ಧರ್ಮಸಮಸ್ವಿಣೆ ಅವತಾರರಿಷ್ಠಾ ರಮಕೃಷ್ಣ ನಮಃ ಹೇಳಿ ಅಜಂ ಅಜರಂ ಅನಂತ ಜ್ಞಾನೂಪಾಂತ ಶಂ ಅಮಲಂ ಅನಿಂ ಭೂತದೇಹಾರಿಹೀನ ಸಕಲಕರಣಹೀನವೂತಸ್ಥಿತ ಹರಿಂ ಅಮಲ अमय सर्वगंद गुड पुराण परिचय हम उपन्यास ब्रह्मध्यान यी अगर नोड़ों ಭಾನುವಾರ ಇವತ್ತು ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಅದರಲ್ಲಿ ಯೋಗ ಜೀವನಕ್ಕೆ ಸಂಬಂಧಪಟ್ಟಂತಹ ಯೋಗ ನಮ್ಮ ಯಾವುದೇ ಕಾರ್ಯವನ್ನ ಯಶಸ್ವಿಯಾಗಿ ನಾವು ಮುಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಎಷ್ಟೋ ಜನರಿಗೆ ಅಜ್ಞಾತವಾಗಿರ್ತಕ್ಕಂತಹ ಒಂದು ತತ್ವ ಪವನ ವಿಜಯ ಅಥವಾ ಸ್ವರೋದಯ ಅಂತ ಕರೀತಾರೆ ನಮ್ಮ ಇಡೀ ಶರೀರದಲ್ಲಿ ಬ್ರಹ್ಮಾಂಡದಲ್ಲಿ ಏನಿದೆಯೋ ಪಿಂಡಾಂಡದಲ್ಲಿ ಅದೇ ಇದೆ ಬ್ರಹ್ಮಾಂಡ ಖಂಡ ಪಿಂಡಾಂಡ ಅಂತ ಕರೀತಾರೆ ಇದನ್ನು ಬ್ರಹ್ಮಾಂಡದ ಒಂದು ತುಂಡಿದು ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ಅಂಶ ಇದರಲ್ಲೂ ಕೂಡ ಅನೇಕ ಗ್ರಹ ಅಭಿಮಾನಿ ದೇವತೆಗಳಿದ್ದಾರೆ ಎಪ್ಪತ್ತೆರಡು ಕೋಟಿಗೂ ಮಿಗಿಲಾಗಿರ್ತಕ್ಕಂತಹ ನಾಡಿಗಳಿದೆ ಎಪ್ಪತ್ತೆರಡು ಸಾವಿರ ಮುಖ್ಯ ನಾಡಿಗಳು ಪುನಃ ಅವುಗಳು ಕವಲೆಡೋದು ಫ್ರೆಂಚ್ ಆಗಿ ಉಪನಾಡಿಗಳಾಗಿ ಅನೇಕ ನಾಡಿಗಳಿದೆ ನಮಗೆ ಉಪನಿಷತ್ನಲ್ಲೂ ಕೂಡ ಅದರ ವಿವರ ಸಿಗ್ತದೆ ಶಂಕರಾಚಾರ್ಯ ಭಾಷ್ಯ ಬರೆಯುವಾಗ ಶತಂಚಿಕಾ ಹೃದಯ ನಾಡ್ಯ ಅನ್ನುವಂತಹ ಒಂದು ಭಾಗದಲ್ಲಿ ನಮಗೆ ಅವರು ಉಪಯುಕ್ತವಾಗಿರತಕ್ಕಂಥ ವಿವರಣೆಗಳನ್ನು ಕೊಟ್ಟಿದ್ದಾರೆ ಟೀಕೆಯಲ್ಲೂ ಕೂಡ ಇದೆ ಇಲ್ಲಿ ಮುಖ್ಯವಾಗಿ ಸ್ವರೋದಯ ಅನ್ನುವಲ್ಲಿ ಭಗವಂತ ನಮ್ಮ ಕಾರ್ಯದ ಯಶಸ್ಸಿಗೆ ನಮ್ಮ ಶರೀರದಲ್ಲೇ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಆ ಶರೀರದಲ್ಲಿ ಬೇರೆ ಬೇರೆ ನಾಡಿಗಳಲ್ಲಿ ಓಡಾಡ್ತಾ ಇರತಕ್ಕಂತಹ ಪ್ರಾಣ ಸಂಚಾರವನ್ನು ಊಹಿಸುವುದರ ಮೂಲಕವಾಗಿ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ನಿಯಂತ್ರಿಸುವ ಒಂದು ಸಾಧನದಿಂದ ನಾವು ನಮ್ಮ ರೋಗವನ್ನಾಗಲಿ ಸಾವನ್ನೇ ಆಗಲಿ ನಮ್ಮ ಯಾವುದೇ ಕಾರ್ಯದ ಯಶಸ್ಸನ್ನೇ ಆಗಲಿ ಅಪಾಯವನ್ನೇ ಆಗಲಿ ತಡೆಗೊಡ್ತಕ್ಕಂತಹ ಒಂದು ರಹಸ್ಯಮಯವಾಗಿರ್ತಕ್ಕಂತಹ ವಿಜ್ಞಾನ ಇದು ಸ್ವರೋದಯ ಅಂತ ಶಿವ ಪಾರ್ವತಿಗೆ ಹೇಳಿರತಕ್ಕಂತಹ ಗ್ರಂಥ ಅದು ಸ್ವತಂತ್ರವಾಗಿರ್ತಕ್ಕಂತಹ ಗ್ರಂಥ ಆ ಗ್ರಂಥದ ಸಾರವನ್ನು ಇಲ್ಲಿ ಗರುಡ ಕೇಳ್ತಾನೆ ಪರಮಾತ್ಮ ಉತ್ತರ ನೀಡುವುದರ ಮುಖಾಂತರವಾಗಿ ಸಂಕ್ಷಿಪ್ತವಾಗಿ ನಮಗೆ ಸಿಗ್ತದೆ ಸಾಕಾರೆವಾ ನಿರಾಕಾರೆ ಶುಭಂ ವಾಯು ಬಲೆ ಕೃತೆ ಕಥಯತಿ ಶುಭಂ ಕೇಚಿತ್ ಸ್ವರಜ್ಞಾನಂ ವರಾನನೆ ಶಿವ ಪಾರ್ವತಿಗೆ ಹೇಳುವಂತಹ ಸಂದರ್ಭದಲ್ಲಿ ಇದು ಹೇಳತಕ್ಕಂಥದ್ದು ಇದು ಮುಖ್ಯವಾಗಿ ಗರಡ್ ಪುರಾಣದಲ್ಲಿ ಈ ವಾಕ್ಯ ಇಲ್ಲ ನೀವು ಹುಡುಕರ ಸಿಗೋದಿಲ್ಲ ನಾನು ಮೂಲ ಸ್ವರೋದಯ ಅನ್ನುವಂತಹ ಗ್ರಂಥವನ್ನೇ ನೋಡಿಕೊಂಡು ಕೆಲವು ಯೋಗಿಗಳ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಒಂದು ಮಾಹಿತಿ ಹೊಸದಾಗಿ ಒಂದು ಪುಸ್ತಕ ಬರ್ತಾ ಇದೆ ಬಂಗಾಳದಲ್ಲಿ ಒಬ್ಬ ಮಹಾ ಯೋಗಿ ಇದ್ದರು ನಿಗಮಾನಂದ ಸರಸ್ವತಿ ಅಂತ ಆ ಯೋಗಿ ಈ ಸ್ವರೋದಯದ ಬಗ್ಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದಾರೆ ಆ ಒಂದು ಪ್ರಸಂಗವನ್ನು ಇಟ್ಕೊಂಡು ನಿಮ್ಮ ಮುಂದೆ ಈ ಒಂದು ಅರವತ್ತೇಳನೇ ಅಧ್ಯಾಯದ ಸಾರಾಂಶವನ್ನು ಬಯಸಿಕೆ ಆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ವಾಯು ಪ್ರಾಣ ಅಂತ ಹೇಳ್ಬೋದು ಅದರ ಒಂದು ಬಲ ಸಾಕಾರವಾಗಿರ್ಬೋದು ನಿರಾಕಾರವಾಗಿರ್ಬೋದು ನಮ್ಮ ಅನುಭವಕ್ಕೆ ಬರ್ಬೋದು ಆಗ ಸಾಕಾರವಾಗುತ್ತೆ ಅನುಭವಕ್ಕೆ ಬರದೇ ಇರ್ಬೋದು ಅನುಭವಕ್ಕೆ ಬರೋದು ಬರದೇ ಇರ್ಬೋದು ಅಂತ ಹೇಳಿದ್ರೆ ನಮ್ಮ ಒಂದು ಅವೇರ್ನೆಸ್ ಅದರ ಮೇಲೆ ಅದರ ಮೇಲೆ ನಿರ್ಧಾರವಾಗಿದೆ ಯೋಗಿಗಳಿಗೆ ಯಾವುದೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯವೇ ಇಲ್ಲ ಯಾಕೆ ಅವರ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿರ್ತದೆ ಕಲಾ ಕಾಷ್ಠಾದಿ ಕಾಲಗಳನ್ನೇ ನೋಡ್ತಕ್ಕಂತಹ ಮನಸ್ಸಾಗಿ ಪರಿವರ್ತನೆಗೊಂಡಿರ್ತಕ್ಕಂತಹ ಯೋಗಿಗಳ ಮನಸ್ಸಿಗೆ ನಮ್ಮ ಪತಂಜಲಿ ಯೋಗಿಸುತ್ತದೆ ವಿಭೂತಿ ಪಾದ ಅದರಲ್ಲೂ ಕೂಡ ಬರ್ತದೆ ಅವರು ಕಲಾ ಕಾಷ್ಠಾದಿ ಅತ್ಯಂತ ಮೈಕ್ರೋ ಸೆಕೆಂಡ್ಸ್ ನ್ಯಾನೋ ಸೆಕೆಂಡ್ಸ್ ಏನಿದೆಯೋ ಅದಕ್ಕಿಂತಲೂ ಸೂಕ್ಷ್ಮವಾಗಿರತಕ್ಕಂತಹ ಕಾಲ ಪರಿಮಾಣವನ್ನು ಕೂಡ ನೋಡಬಲ್ಲರು ಅನುಭವಿಸಬಲ್ಲರು ಅಂತ ಇದು ಹೇಗೆ ನಮ್ಗೆ ಗೊತ್ತಾಗೋದಿಲ್ಲ ನಾವು ಆ ಸ್ಟೇಟಿಗೆ ಇಳಿದ್ರೆ ಗೊತ್ತಾಗ್ತದೆ ಹಾಗೆ ಇಲ್ಲಿ ಅಂತಹ ಒಂದು ವಾಯುವಿನ ತತ್ವ ಪ್ರಾಣದ ತತ್ವ ನಾಡಿಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಈ ಪ್ರಾಣದ ತತ್ವವನ್ನು ಉಪಯೋಗಿಸಿಕೊಂಡು ಸೈನ್ಸ್ ಅನ್ನು ಉಪಯೋಗಿಸಿಕೊಂಡು ಕಥಯತಿ ಶುಭಂ ಅಶುಭಮ್ ಅಂತೂ ಸೇರಿಸ್ಕೋಬೇಕು ನಮಗೂ ಒಳ್ಳೇದ್ಯಾವುದು ಏನು ಒಳ್ಳೇದಾಗುತ್ತೋ ಕೆಟ್ಟದಾಗತ್ತೋ ಯಾವಾಗತ್ತೆ ಅನ್ನುವುದನ್ನು ನಿಶ್ಚಯವಾಗಿ ಕರಾರುವಕ್ಕಾಗಿ ಹೇಳತಕ್ಕಂತಹ ಒಂದು ಸೈನ್ಸ್ ಇದು ಸ್ವರೋದಯ ಅನ್ನುವಂತಹ ನಮ್ಮ ಎಡಮೂಗಿನ ಹೊಳ್ಳೆ ಇದರಿಂದ ಮೊಸ್ಟ್ರೆಲ್ ಅದರಿಂದ ಉಸಿರಾಟ ನಡೀತದಲ್ಲ ಅದು ಇಡ ಆ ಉಸಿರಾಟ ಇಡ ಹಾಗೆ ನಮ್ಮ ಬಲ ಹೊಳ್ಳೆಯಿಂದ ಉಸರಾಟ ನಡೀತದಲ್ಲ ಅದನ್ನು ಪಿಂಗಳ ಅಂತ ಕರೀತಾರೆ ಎರಡೂ ನೋಸ್ಟಿಲ್ಸ್ ಹೊಳ್ಳೆಗಳಲ್ಲಿ ಉಸರಾಟವು ಸಮವಾಗಿ ನಡೀತಾ ಇದ್ರೆ ಅದಕ್ಕೆ ಸುಷುಮ್ನ ಅಂತ ಕರೀತಾರೆ ಈಗ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಮುಂಚೆ ನಾನೊಂದು ಕಾಲದ ಪರಿಮಾಣವನ್ನು ನಿಮ್ಮ ಮುಂದೆ ಇಡ್ತೇನೆ ಜ್ಯೋತಿಷ್ ಶಾಸ್ತ್ರ ಓದೋರ್ಗಲ್ಲ ಹೊಸದಲ್ಲ ನಮ್ಮ ಈ ಒಂದು ದಿನವನ್ನು ಘಟಿ ಅಥವಾ ದಂಡಗಳನ್ನಾಗಿ ವಿಂಗಡಿಸಿದ್ದಾರೆ ಅರವತ್ತು ಘಟಿ ಅಥವಾ ದಂಡಗಳು ಈ ಅರವತ್ತು ಘಟಿ ಅಥವಾ ದಂಡಗಳು ಇಡೀ ದಿಸ ಅಂದರೆ ನಿಮಗೆ ಇಪ್ಪತ್ನಾಲ್ಕು ನಿಮಿಷ ಅಂತ ಇಟ್ಕೊಳ್ಳಿ ಇಪ್ಪತ್ನಾಲ್ಕು ನಿಮಿಷ ಒಂದು ಘಟಿ ಅಥವಾ ಒಂದು ದಂಡ ಅಂದರೆ ಪ್ರತಿ ಎರಡೂವರೆ ದಂಡ ಆ ಮಾನ ಕಾಲದ ಮಾನ ಅದಕ್ಕೆ ನಮ್ಮ ಉಸಿರಾಟ ಇದೆಯಲ್ಲ ಅಂದರೆ ಪ್ರತಿ ಒಂದು ಗಂಟೆಗೊಮ್ಮೆ ಅಂತ ಅರ್ಥ ಎರಡೂವರೆ ದಂಡ ಅಂದರೆ ಇಪ್ಪತ್ನಾಲ್ಕು ಇಂಟು ಎರಡೂವರೆ ಮಾಡಿ ನಿಮಿಷ ಒಂದು ಗಂಟೆ ಆಯಿತು ಆ ಒಂದು ಗಂಟೆ ನಮ್ಮ ಉಸಿರು ಬದಲಾಗ್ತಾ ಇರ್ತದೆ ಒಮ್ಮೆ ಇಡಾದಲ್ಲಿ ಉಸಿರಾಡ್ತಾ ಇರ್ತೀವಿ ನೀವು ನೋಡಿಕೊಂಡ್ರೆ ಗೊತ್ತಾಗತ್ತೆ ನಾವು ನಮ್ಮ ಜೀವನವನ್ನೇ ನೋಡಿಲ್ಲ ಇನ್ನು ಉಸಿರನ್ನ ಹೇಗೆ ನೋಡ್ತೀವಿ ಸ್ವಾಮಿ ಉಸಿರಲ್ಲ ಮಾಮೂಲಿ ಮಾಮೂಲಿದೆಲ್ಲ ನೋಡಬಾರ್ದು ಅದರಿಂದ ದೇವರು ಮಾಮೂಲಿ ದೇವ್ರನ್ನೂ ನೋಡಬಾರ್ದು ದೇವರು ಮಾಮೂಲಿಯಲ್ಲಿ ಮಾಮೂಲಿ ಗೊತ್ತಿದೆಯಾ ಅದಕ್ಕೋಸ್ಕರ ಎಲ್ಲೂ ಕಾಣಿಸಲ್ಲ ಅವನು ಗಾಳಿ ಮಾಮೂಲಿಯಲ್ಲಿ ಮಾಮೂಲಿ ನೀವು ನೋಡಲ್ಲ ನೀರು ಮಾಮೂಲಿಯಲ್ಲಿ ಮಾಮೂಲಿ ನೀವು ನೋಡಲ್ಲ ನಿಮಗೇನಾದ್ರೂ ವಿಶೇಷ ಬೇಕು ಅವಾಗಲೇ ನೋಡ್ತೀರಾ ಪ್ರೈಮ್ ಮಿನಿಸ್ಟರ್ ಬಂದರೆ ಆದ್ರೆ ಮಾಮೂಲಿಯಲ್ಲಿ ಮಾಮೂಲಿ ಎಲ್ಲ ವಿಶೇಷವನ್ನು ನಡೆಸ್ತಕ್ಕಂಥದ್ದು ಅದು ಬೇಡ ಈ ಉಸಿರು ಪ್ರತಿ ಒಂದು ಗಂಟೆ ಅಥವಾ ಎರಡೂವರೆ ದಂಡಕ್ಕೆ ಒಮ್ಮೆ ತನ್ನ ಚಲನೆಯನ್ನು ಬದಲಾಯಿಸ್ತಾ ಇರ್ತದಂತೆ ಹಾಗೆ ಕ್ರಮಬದ್ಧವಾಗಿ ನಡೀತಾ ಇರ್ತದೆ ಅದು ಕೂಡ ಹಗಲು ರಾತ್ರಿ ಎಡಗಡೆಯಿಂದ ಎರಡು ಸಲ ಪುನಃ ಬಲಗಡೆಯಿಂದ ಎರಡು ಸಲ ಉಸಿರಾಟ ನಡೀತಾ ಇರ್ತದೆ ಆಮೇಲೆ ಶುಕ್ಲ ಇದೆಯಲ್ಲ ಪಕ್ಷದ ಅನುಸಾರವಾಗಿ ನಮ್ಮ ಉಸಿರಿದ್ದೇನೆ ವೆರಿ ಇಂಪಾರ್ಟೆಂಟ್ ಇದು ಸೈನ್ಸ್ ಇದು ಗೊತ್ತಾಗೋಕ್ಕಿಂತ ಮುಂಚೆ ಯಾವ ಯಾವ ಪಕ್ಷದಲ್ಲಿ ಯಾವ ದಿವಸ ಆ ಪಕ್ಷದ ಪ್ರತಿಪತ್ತಿಯಿಂದ ಹಿಡಿದು ಹುಣ್ಣಿಮೆ ಅಥವಾ ಅಮಾವಾಸ್ಯವರೆಗೆ ದಿನದ ಮೊಟ್ಟ ಮೊದಲ ಈ ಒಂದು ಹಂತದಲ್ಲಿ ಅದೇ ನಾ ಆಗಲೇ ಹೇಳಿದ ಹಾಗೆ ದಂಡ ಅದರಲ್ಲಿ ಹೇಗೆ ಯಾಕೆ ಅಂದರೆ ಇದರ ಮೇಲೆ ನಿಂತುಕೊಂಡಿರೋದು ನಮ್ದಿಗೆ ಸರಿ ಇದೆಯೋ ಇಲ್ವೋ ಸಿಸ್ಟಮ್ ಚೆಕ್ ಮಾಡಲಿಕ್ಕೆ ಈ ಸೈನ್ಸ್ ಬೇಕು ಹೇಳ್ತಾರೆ ಶುಕ್ಲ ಪಕ್ಷದ ಪ್ರಥಮ ದಿನದಿಂದ ಮೂರು ದಿನ ಮೂರ್ಮೂರು ದಿಸಾ ಈಗ ಅದನ್ನ ಇದು ಮಾಡಿದರೆ. ಭಾಗ ಮಾಡಿದ್ದಾರೆ ಮೂರ್ ಮೂರು ಮೂರ್ ಮೂರು ಮೂರ್ ಮೂರು ದಿವಸ ಪ್ರತಿಪತ್ ದ್ವಿತೀಯ ತೃತೀಯ ಅದರ ಒಂದು ಕ್ರಮವಾಗಿ ಸರಣಿಯಂತೆ ವಾಯು ಎಡಗಡೆ ಹೊಳ್ಳೆಯಿಂದ ಶುಕ್ಲ ಪಕ್ಷದ ಎಡಗಡೆ ಹೊಳ್ಳೆಯಿಂದ ಅದು ಇದು ಶುರು ಮಾಡ್ತದೆ ತನ್ನ ಉಸಿರಾಟವನ್ನು ಶುರು ಮಾಡ್ತದೆ ಬೆಳಿಗ್ಗೆ ಶುಕ್ಲ ಪ್ರತಿಪತ್ ನ ಮೊದಲನೆಯ ಇದರಿಂದ ಕೃಷ್ಣ ಮೊದಲ ಮೂರು ದಿನಗಳ ಸರಣಿಯಿಂದ ಮೂರು ಮೂರು ಹಾಗೆ ಬಲಹೊಳ್ಳೆಯಿಂದ ಪ್ರವಹಿಸ್ತದೆ ಇದು ನ್ಯಾಚುರಲ್ ಫ್ಲೋ ಕರೆಂಟ್ ಆಫ್ ಬ್ರೆತ್ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಇದನ್ನು ನಾವು ನ್ಯಾಚುರಲ್ ಏನು ಅಂತ ತಿಳ್ಕೊಂಡ್ರೆ ನಾವು ಆಮೇಲೆ ಟೆಸ್ಟ್ ಮಾಡ್ಕೋಬೋದು ನಮ್ದು ಅನ್ಯಾಚುರಲ್ ಆಗಿದೆಯೋ ನ್ಯಾಚುರಲ್ ಆಗಿದೆಯೋ ಬಹಳ ಇಂಪಾರ್ಟೆಂಟ್ ಇದು ಮುಂದೆ ತುಂಬ ಬರ್ತದೆ ಇದ್ರ ಬಗ್ಗೆ ಅಂದರೆ ಅರ್ಥ ಏನು ಶುಕ್ಲ ಪಕ್ಷದ ಪ್ರತಿಪದ ದ್ವಿತೀಯ ತೃತೀಯ ಸಪ್ತಮಿ ಅಷ್ಟಮಿ ನವಾಮಿ ತ್ರಯೋದಶಿ ಚತುರ್ದಶಿ ಹುಣ್ಮೆ ಒಂಬತ್ತು ದಿವಸ ಸೂರ್ಯೋದಯ ಕಾಲದಲ್ಲಿ ವಾಯು ಪ್ರಥಮವಾಗಿ ಎಡಮೂಗಿನ ಹೊಳ್ಳೆಯಿಂದ ಪ್ರವಹಿಸ್ತದೆ ಫ್ಲೋ ಆಗ್ತದೆ ಅಂತ ಅರ್ಥ ಇದು ಸಹಜವಾಗಿರತಕ್ಕಂತಹ ಗತಿ ಎಲ್ಲಿ ಶುಕ್ಲ ಪಕ್ಷದ ಈ ದಿನಗಳಲ್ಲಿ ಇನ್ನು ಕೃಷ್ಣ ಪಕ್ಷಕ್ಕೆ ಬಂದರೆ ಅದ್ರ ಉಲ್ಟ ಕೃಷ್ಣ ಅದರ ಉಲ್ಟ ಹಾಗೆ ಶುಕ್ಲ ಪಕ್ಷದಲ್ಲಿ ಈಗ ಒಂದು ಎರಡು ಮೂರು ಅಂತ ಹೇಳಿದ್ವಲ್ಲ ನಾಲ್ಕನೇ ದಿವಸ ಏನು ಐದನೇ ದಿವಸ ಏನು ಆರನೇ ದಿವಸ ಏನು ಪುನಃ ಹತ್ತನೇ ದಿವಸ ಏನು ಹನ್ನೊಂದನೇ ದಿವಸ ಏನೋ ಹನ್ನೆರಡನೇ ದಿವಸ ಏನು ಹಾಗೆ ಆ ಆರು ದಿವಸ ಎರಡೂವರೆಯ ದಂಡಕಾಲ ಪ್ರಥಮವಾಗಿ ಬಲಹೊಳ್ಳೆಯಿಂದ ಉಸಿರಾಟ ಉಸರಾಟ ನಡೀತದೆ ಶುಕ್ಲ ಪಕ್ಷದ ಈ ದಿನಗಳಲ್ಲಿ ಹೀಗೆ ನಡೆದರೆ ಸಹಜವಾಗಿ ಉಸಿರಾಟ ನಡೀತಾ ಇದೆ ಆ ಮನುಷ್ಯ ಆರೋಗ್ಯವಂತನಾಗಿದ್ದಾನೆ ಅಂತ ಅರ್ಥ ನೋಡಿ ಇದಕ್ಕೆ ಉಲ್ಟ ಇದಕ್ಕೆ ಉಲ್ಟ ಕೃಷ್ಣ ಪಕ್ಷದಲ್ಲಿ ಆಗ್ತಾ ಇರ್ತದೆ ಕೃಷ್ಣ ಪಕ್ಷದಲ್ಲಿ ಹತ್ತ ಇರುತ್ತೆ ಅಲ್ಲಿ ಒಂದು ಎರಡು ಮೂರು ಹಾಗೆ ಏಳು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಅಮಾವಾಸ್ಯೆ ಅದರಲ್ಲಿ ಏನಾಗುತ್ತೆ ಬಲ ಹೊಳ್ಳಿನಿಂದ ಬಲಮೂಗಿನ ಕೊಳ್ಳೆಯಿಂದ ಪ್ರಥಮವಾಗಿ ಪ್ರವಹಿಸ್ತದೆ ಇನ್ನು ಉಳಿದಿದ್ದು ಉಲ್ಟ ನಾಲ್ಕು ಐದು ಆರು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಅದರಲ್ಲಿ ಆರು ದಿವಸ ಏನಾಗುತ್ತೆ ಎಡಹೊಳ್ಳೆಗೆ ಶಿಫ್ಟ್ ಆಗುತ್ತೆ ಇದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಸೈನ್ಸ್ ಈಗ ಈಗ ಎಡಹೊಳ್ಳೆಯಿಂದ ಈ ಪ್ರಾಣವಾಯು ಉಸಿರಾಡಿದರೆ ಅದರಿಂದ ಪ್ರ ಪರಿಣಾಮ ಏನು ಅಂದರೆ ಎಡಹೊಳ್ಳೆಯಿಂದ ಯಾವ ಯಾವ ಕೆಲಸ ಎಡಹೊಳ್ಳೆಯಿಂದ ವಾಯು ಉಸಿರಾಡ್ತಾ ಇರಬೇಕಾದ್ರೆ ಯಾವ ಯಾವ ಕೆಲಸಗಳನ್ನ ನಾವು ಮಾಡಿದರೆ ಅದು ಸಕ್ಸಸ್ ಆಗುತ್ತದೆ ಅದನ್ನು ಮಾಡಬೇಕು ಅನ್ನೋದರ ಪರಿಚಯವನ್ನು ಯೋಗಿಗಳು ಕೊಡ್ತಾರೆ ಯಾವುದು ಶಾಂತಿಯುತವಾಗಿಯೂ ಸಮಾಧಾನಕರವಾಗಿಯೂ ಆಗಿರ್ತಕ್ಕಂಥ ಕೆಲಸ ಇದೆಯೋ ಅದನ್ನು ನಾವು ಮಾಡಬೇಕು ಅಲ್ಲಿ ಈ ಸಮಯದಲ್ಲಿ ಆಭರಣಧಾರಣ ಏನಿದೆಯೋ ಆಭರಣ ಹಾಕ್ಕೊಳ್ತಕ್ಕಂಥದ್ದು ಅಥವಾ ಆಶ್ರಮ ಅಥವಾ ದೇವಾಲಯಗಳ ದರ್ಶನ ಮಾಡತಕ್ಕಂಥದ್ದು ದೂರ ಪ್ರಯಾಣ ಮಾಡತಕ್ಕಂಥದ್ದು ಹೊಸ ಬಟ್ಟೆ ಧರಿಸತಕ್ಕಂಥದ್ದು ಶಾಂತಿ ಕರ್ಮಗಳು ಏನೇನು ಮಾಡಬೇಕು ಪುಷ್ಟಿಕರ್ಮ ಶಾಂತಿ ಕರ್ಮ ಅದುಗಳನ್ನು ದಿವ್ಯೌಷಧಿ ಸೇವನೆ ಮಾಡ್ತಕ್ಕಂಥದ್ದನ್ನು ಹಾಗೆ ದಾನ ಮದುವೆ ಮಾಡಿಸೋದು ವಿವಾಹ ಹಾಗೆ ದೇವಾಲಯ ನಿರ್ಮಾಣ ಮತ್ತೆ ಯಾರ ಜೊತೆಗಾದರೂ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಬೇಕಾದ್ರೆ ಇದೆಲ್ಲ ಯಾವಾಗ ಎಡಹೊಳ್ಳೆಯಿಂದ ಈ ಇದು ಬರ್ತದೆ ನೋಡಿ ಎಷ್ಟು ಕೇರ್ಫುಲ್ ಆಗಿದೆ ನೋಡಿ ಎಡಹೊಳೆಯಿಂದ ವಾಯು ಪ್ರವಹಿಸ್ತಾ ಇದೆಯೋ ಅವಾಗ ಸಕ್ಸಸ್ ಆಗ್ತದೆ ಇದು ಶತಸಿದ್ಧ ಶತಸಿದ್ಧವಾಗಿರ್ತಕ್ಕಂಥ ಸೈನ್ಸ್ ಇನ್ನು ಮುಂದೆ ಹೇಳ್ತಾರೆ ನೋಡಿ ಯಾವ್ಯಾವ ರೋಗವನ್ನು ಹೇಗೆ ಗುಣಪಡಿಸ್ಕೊಳ್ಬೋದು ಅಂತ ಅದು ಪ್ರೂವ್ ಅನ್ನೋದು ಎಂತೆಂಥ ಡಾಕ್ಟ್ರಿಂದಲೋ ವಾಸಿ ಮಾಡಲಿಕ್ಕಾಗದೇ ಇರತಕ್ಕಂತಹ ಕೆಲವೊಂದು ರೋಗಗಳು ಸಾಮಾನ್ಯವಾಗಿರ್ತಕ್ಕಂಥ ರೋಗಗಳು ಹೇಳಿದ್ದಾರೆ ಇನ್ನು ಬಲಮೋಗಿನ ಹೊಳ್ಳೆಯಿಂದ ಪ್ರವಹಿಸ್ತಾ ಇದ್ರೆ ಆವಾಗ ಅಧ್ಯಯನ ಅಧ್ಯಾಪನ ಆಮೇಲೆ ಕಲಿಕೆಗೆ ಲರ್ನಿಂಗ್ ಹೊಸದಿನ ಆದರೂ ಕಲಿಬೇಕಾದ್ರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಮಯ ನೋಡಿ ನಮ್ದು ಹೇಳಲ್ಲ ಬೆಳಿಗ್ಗೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಹಾಗಿಲ್ಲ ನೋ ಕ್ಲಾಕ್ ದಿಸ್ ಇಸ್ ದ ಓನ್ಲಿ ಕ್ಲಾಕ್ ಈ ಕ್ಲಾಕ್ ಅನುಸರಿಸ್ಕೊಂಡು ಕೆಲಸ ಈ ಕ್ಲಾಕ್ ಅಲ್ಲ ಈ ಕ್ಲಾಕ್ ಅಲ್ಲ ಈ ಕ್ಲಾಕ್ ಸುಮ್ಮನೆ ನಮ್ಗೆ ಇದಕ್ಕಿರೋದು ನಿಜವಾದ ಕ್ಲಾಕ್ ಇದೆ ನಮಗೆ ಸಕ್ಸಸ್ಸಿಗೆ ನಿಜವಾದ ಕ್ಲಾಕ್ ಅಂದರೆ ಇದೆ ಅವರವ್ರದ ಅವ್ರವ್ರ ಕ್ಲಾಕ್ ಇದೆ ಒಳಗೆ ಆಮೇಲೆ ಅತ್ಯಂತ ಕಠಿಣವಾಗಿರತಕ್ಕಂಥ ಕಾರ್ಯಗಳೇನೇನಿದೆಯೋ ಅದನ್ನು ಯಾವಾಗ ಬಲಮೋಗಿನ ಹೊಳ್ಳೆಯಿಂದ ಪ್ರಾಣ ಪ್ರವಹಿಸ್ತಾ ಇದೆಯೋ ಅವಾಗ ಮಾಡಬೇಕಂತೆ ಅಥವಾ ದ್ಯೂತ ದ್ಯೂತವಾಡೋದು ಸಕ್ಸಸ್ ಆಗುತ್ತವ ದರೋಡೆ ಲೂಟಿ ಎಲ್ಲ ಇವೆ ಆಮೇಲೆ ರಾಜಕೀಯ ವ್ಯವಹಾರ ಕದನ ವಾರ್ ಶುರು ಮಾಡೋದಾದ್ರೆ ಅಥವಾ ಮಾರಾಟ ಮಾಡೋದಾದ್ರೆ ಅಶ್ವಗಜ ಅಥವಾ ರಥಾರೋಹಣ ಮಾಡೋದಾದ್ರೆ ಕುಸ್ತಿಯ ಅಭ್ಯಾಸ ಮಾಡೋದಾದ್ರೆ ಅಥವಾ ಯಾರನ್ನಾದರೂ ಆಕರ್ಷಿಸಬೇಕಾದ್ರೆ ಅಥವಾ ದ್ವೇಷಿಸಬೇಕಾದ್ರೆ ಆಕರ್ಷಣ ದ್ವೇಷಣ ಅನ್ನುವಂತಹ ಇದು ಬ್ಲಾಕ್ ಮ್ಯಾಜಿಕ್ ಅಥವಾ ಅತಿಯಾಗಿ ತಿನ್ನಲು ಇಚ್ಛೆ ಇದ್ರೆ ಇತ್ಯಾದಿಗಳ ಸಮಯ ಅಂತೆ ಬಲಮೂಗಿನ ಉಸಿರಿನಿಂದ ಬಲಮೂಗಿನ ಹೊಳ್ಳೆಯಿಂದ ಉಸಿರಿನ ಆಡ್ತಾ ಇರತಕ್ಕಂಥ ಸಮಯದ ಇದೆಲ್ಲ ಕೂಡ ಅತ್ಯಂತ ಸಕ್ಸಸ್ ಆಗುತ್ತೆ ಅಂದ್ರೆ ತೊಂದರೆ ಆಗೋದಿಲ್ಲ ನಿಮಗೆ ಇನ್ನು ನೋಡಿ ಸುಶುಮ್ನ ಮೂಲಕ ಅಂದ್ರೆ ಎರಡೂ ಸಮವಾಗಿ ಇಲ್ಲಿ ಪ್ರವಾಹ ಆಗ್ತಾ ಇದ್ದಾಗ ಉಸಿರು ಅಂತಹ ಒಂದು ಸಮಯದಲ್ಲಿ ಶುಭವಾಗಲಿ ಅಶುಭವಾಗಲಿ ಎರಡು ಕರ್ಮಗಳನ್ನು ಮಾಡಬಾರದು ಯಾಕೆ ಅಂದರೆ ಅದು ದೇವರನ್ನ ಪ್ರಾರ್ಥಿಸ್ತಕ್ಕಂತಹ ಧ್ಯಾನದ ಸಮಯ ಸುಶುಮ್ನ ಎರಡರಲ್ಲೂ ಸಮಾನವಾಗಿ ಈಕ್ವಿಲಿಬ್ರಿಯಮ್ ಅಲ್ಲಿ ಹೋಗ್ತಾ ಇದ್ರೆ ಆವಾಗ ಕೇವಲ ಆಧ್ಯಾತ್ಮಿಕ ಧಾರ್ಮಿಕ ಅಲ್ಲ ತಪ್ಪು ತಿಳ್ಕೋಬಾರದು ಯಾವಾಗಲೂ ದೇವ್ರಿಗೋ ದೇವಸ್ಥಾನಕ್ಕೆ ಹೋಗೋದು ನಿಮಗೆಲ್ಲ ಆಧ್ಯಾತ್ಮಿಕ ಹಣ್ಕಾಯಿ ಹೊಡೆಯೋದು ಆಧ್ಯಾತ್ಮಿಕ ಅದು ಯಾವುದು ಆಧ್ಯಾತ್ಮಿಕ ಅಲ್ಲ ಯಾವುದೂ ಅಲ್ಲ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಅಂತ ಹೇಳಬೇಕು ಹಾಗೆ ಆಧ್ಯಾತ್ಮಿಕ ಡೈರೆಕ್ಟ್ ಯಾವುದು ಅಂದರೆ ಜಪ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಇಲ್ಲ ಡೈರೆಕ್ಟ್ ಧ್ಯಾನ ಡೈರೆಕ್ಟಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇದು ನೀವು ಎಲ್ಲಿದ್ದರೂ ಮಾಡ್ತಕ್ಕಂತಹ ಒಂದು ಕ್ರಿಯೆಗಳು ಯಾಕೆ ಅಂತ ಹೇಳಿದ್ರೆ ಅಂತಹ ಸಮಯದಲ್ಲಿ ಯಾವಾಗ ಈಕ್ವಿಲಿ ಅಭ್ರೇಮಗೆ ಈ ಉಸಿರು ಹೋಗ್ತಾ ಇರಬೇಕಾದ್ರೆ ನೀವು ಶುಭವಾಡಲಿ ಅಥವಾ ಅಶುಭವಾದ ಯಾವುದೇ ಕೆಲಸ ಮಾಡಲಿ ಎರಡನ್ನೂ ನಾಶ ಮಾಡಿಬಿಡುತ್ತೆ ಎರಡರ ಫಲವನ್ನು ನಾಶ ಮಾಡುತ್ತದೆ ಫಲಹಾರಿಣಿ ಕಾಳಿ ಇದ್ದ ಹಾಗೆ ಸಮಬಲ ಆದರೆ ಇಂತಹ ಒಂದು ಉಸಿರು ಸಮವಾಗಿ ಹರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ಸುಷುಮ್ನಾದಲ್ಲಿ ಶಾಪ ಅಥವಾ ವರ ಯಾರಾದರೂ ಕೊಟ್ಟರೆ ತಕ್ಷಣ ಫಲಿಸುತ್ತದೆ ಇದನ್ನು ಹೇಳಿದ್ದಾರೆ ಇನ್ನು ಈ ಯೋಗಿಗಳು ಹೇಳ್ತಕ್ಕಂತಹ ಒಂದು ಏನಪ್ಪಾ ಅಂತ ಹೇಳಿದ್ರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಪ್ರತಿಪತ್ ದಿವಸ ನಮ್ಮ ಉಸಿರು ವಿರುದ್ಧವಾಗಿರ್ತಕ್ಕಂತಹ ಹೊಳ್ಳೆಯಿಂದ ಯಾವ ಹೊಳ್ಳೆ ಸಹಜವಾಗಿತ್ತು ಅದಕ್ಕೆ ಆ ಹೊಳ್ಳೆಯಲ್ಲಿ ಹರಿಯದೆ ಬೇರೆ ಹೊಳ್ಳೆಯಿಂದ ಹರಿತಾಯಿತ್ತು ಅಂತ ಹೇಳಿದರೆ ಆವಾಗ ಅದು ಕೆಟ್ಟ ಶಕುನ ಅಪಾಯದ ಶಕುನ ಅಂತ ತಿಳ್ಕೊಳ್ಬೇಕು ಅದಕ್ಕೆ ಹೇಳ್ತಾರೆ ನೋಡಿ ಅವರು ಬಹಳ ಬಹಳ ಪ್ರಾಕ್ಟಿಕಲಾಗಿ ಹೇಳ್ತಾರ ಶುಕ್ಲ ಪಕ್ಷದ ಪ್ರತಿಪತ್ ದಿವಸ ಬೆಳಿಗ್ಗೆ ಎದ್ದು ಬಲಹೊಳ್ಳೆಯಿಂದ ಉಸಿರಾಡಿದರೆ ಹುಣ್ಣಿಮೆಯವರೆಗೆ ಅದು ಆ್ಯಕ್ಚುಲಿ ಕೆಟ್ಟ ಶಕುನ ಅಂದಿನಿಂದ ಪ್ರಾರಂಭವಾಗಿ ಪ್ರತಿಪತ್ನಿಂದ ಪ್ರಾರಂಭವಾಗಿ ಹುಣ್ಣಿಮೆಯವರೆಗೆ ಏನಾಗುತ್ತೆ ಉಷ್ಣ ಸಂಬಂಧಿ ಆಗಿರತಕ್ಕಂಥ ರೋಗಗಳಿಂದ ನೆರಳುತ್ತಾನೆ ಆ ವ್ಯಕ್ತಿ ಹಾಗೆ ಕೃಷ್ಣ ಪಕ್ಷದ ಪ್ರತಿಪತ್ತು ನಂದು ಬೆಳಿಗ್ಗೆ ಎದ್ದು ಆತ ಎಡಹೊಳ್ಳೆಯಿಂದ ಉಸಿರಾಡಿದರೆ ಒಂದಿನಿಂದ ಅಮಾವಾಸ್ಯೆಯವರೆಗೆ ಆತ ಶೀತಬಾಧೆಯಲ್ಲಿ ನರಳುವುದರಲ್ಲಿ ಸಂದೇಹವೇ ಇಲ್ಲ ಈ ವಾಕ್ಯಗಳು ಸಂದೇಹವೇ ಇಲ್ಲ ಆಮೇಲೆ ಒಂದು ಪಕ್ಷ ಈ ರೀತಿಯ ಒಂದು ವಿರುದ್ಧ ಕ್ರಮದ ಉಸಿರಾಟ ಒಂದ್ರ ಮೇಲೊಂದು ಆತನೇ ಇತ್ತು ಅಂದರೆ ಎರಡು ಪಕ್ಷದಲ್ಲಿಯೂ ಕೂಡ ಮುಂದುವರೆದ್ರೆ ಶುಕ್ಲ ಪಕ್ಷದಲ್ಲಿಯೂ ವಿರುದ್ಧ ಕೃಷ್ಣ ಪಕ್ಷಲೂ ವಿರುದ್ಧ ರೀತಿಯಲ್ಲಿ ಉಸಿರಾಟ ಮುಂದುವರಿತಾ ಇತ್ತು ಅಂದರೆ ನಿಮ್ಮ ಬಂಧುಗಳು ಗಂಭೀರವಾಗಿರ್ತಕ್ಕಂಥ ರೋಗಕ್ಕೆ ಅಥವಾ ಕೊನೆಗೆ ಸಾವಿಗೆ ಕಾರಣವಾಗಬಹುದು ಅಥವಾ ಯಾವುದಾದ್ರೂ ಆಕ್ಸಿಡೆಂಟ್ ಅವಘಡ ಸಂಭವಿಸಬಹುದು ನೋಡಿ ಅದನ್ನು ಇದು ಮಾಡ್ತಕ್ಕಂಥದ್ದೇನೋ ಊಹೆ ಮಾಡ್ತಕ್ಕಂಥದ್ದು ದಿಸ್ ಇಸ್ ಕಾಲ್ಡ್ ಫಾರ್ಚೂನ್ ಟೆಲ್ಲಿಂಗ್ ಜಸ್ಟ್ ಬೈ ನಮ್ಮ ಉಸಿರು ಯಾಕಂದ್ರೆ ಇಡೀ ಪಿಂಡಾಂಡ ಬ್ರಹ್ಮಾಂಡ ಕನೆಕ್ಟ್ ಆಗಿರ್ತದೆ ಅದೆಲ್ಲ ನಮಗೆ ಚಿನ್ನೆಗಳು ತೋರಿಸ್ತಾ ಇರ್ತದೆ ಇಫ್ ವಿ ಆರ್ ಅವೇರ್ ಇಫ್ ವಿ ನಾಟ್ ಸ್ಲೀಪಿಂಗ್ ನಾವು ನಿದ್ದೆ ಮಾಡ್ತಾ ಇಲ್ಲ ಅಂದರೆ ನಿದ್ರೆ ಅಂದರೆ ಎಚ್ಚರವಾಗಿಲ್ಲದೆ ಇದ್ರೆ ನಮಗಿದೆಲ್ಲ ಗೊತ್ತಾಗಲಿಲ್ಲ ಆದರೆ ಇದರ ಮೂಲಕ ಎಚ್ಚರವಾಗಿದ್ರೆ ಈ ಒಂದು ಅನುಮಾನ ಪ್ರಮಾಣದಿಂದ ಇಂತಹ ಒಂದು ಅವಘಡಗಳನ್ನು ನಾವು ಮುಂಚೆಯೇ ತಿಳಿದುಕೊಳ್ಳಬಹುದು ಪೋರ್ಟೆಂಟ್ಸ್ ಅಂತ ಕರೀತಾರೆ ಆದರೆ ಇದು ಒಂದೇ ಸಮನೆ ಮೂರು ಪಕ್ಷಗಳವರೆಗೆ ಮುಂದುವರಿತಾ ಇದ್ದರೆ ನೀವು ಖಂಡಿತವಾಗಿಯೂ ಮರಣ ಹೊಂದಿರುವಿರಿ ಅಂತ ಹೇಳ್ತಾರೆ ಯೋಗಿಗಳು ಈಗ ವಿರುದ್ಧ ಹೊಳ್ಳೆಯಿಂದ ಉಸಿರಾಡಿದಾಗ ಕೆಲವು ದಿನಗಳವರೆಗೆ ಏನು ಮಾಡಬೇಕು ಆ ಹೊಳ್ಳೆಯನ್ನು ಮುಚ್ಚಿ ಅದನ್ನು ಅದನ್ನು ತಡೆಗಟ್ಟಬೇಕಾದರೆ ಆ ಹೊಳ್ಳೆಯನ್ನು ಮುಚ್ಚಿ ಆಗ ರೋಗದ ಒಂದು ಸಂಭಾವ್ಯತೆ ಏನಿದೆಯೋ ಪಾಸಿಬಿಲಿಟೀಸು ಅದು ನೀವು ತಡೆಗಟ್ಟಬೋದು ಈಗ ಅನಾರೋಗ್ಯವಾಗಿದ್ರೆ ಏನ್ ಮಾಡಬೇಕು ಶುಕ್ಲ ಪಕ್ಷದಲ್ಲಿ ಬಲಹೊಳ್ಳೆಯಿಂದ ಕೃಷ್ಣ ಪಕ್ಷದಲ್ಲಿ ಎರಡಹೊಳ್ಳೆಯಿಂದ ಉಸಿರಾಡದೆ ಇದ್ರೆ ಬೇಗ ನೀವು ಗುಣಮುಖರಾಗಬಹುದು ಒಂದು ವೇಳೆ ಗಂಭೀರವಾಗಿರ್ತಕ್ಕಂಥ ಎಂಥ ಅನಾರೋಗ್ಯವಿದ್ರು ಜ್ವರ ಎಂಥದ್ದೇ ಒಂದು ನೀವು ಹಾಸಿಗೆ ಎಳ್ದಿದ್ರು ಕೂಡ ಈ ರೀತಿ ನೀವು ಮಾಡಿದಲ್ಲಿ ಅಂದರೆ ಬಲಹೊಳೆಯಿಂದ ಶುಕ್ಲ ಪಕ್ಷದಲ್ಲಿ ಎಡಹೊಳ್ಳೆಯಿಂದ ಕೃಷ್ಣ ಪಕ್ಷದಲ್ಲಿ ಉಸಿರಾಡದೇ ಇದ್ದರೆ ಉಲ್ಟಾ ಮಾಡಿದರೆ ಅದರ ಸಹಜವಾಗಿರ್ತಕ್ಕಂಥ ಗತಿಯನ್ನೇ ನೀವು ಚೇಂಜ್ ಮಾಡಿದರೆ ಆವಾಗ ಅತ್ಯಂತ ಏನು ಸೀರಿಯಸ್ ಆಗಿರತಕ್ಕಂಥ ರೋಗಗಳು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ತೊಂದರೆಯಿಂದ ನಿಮಗೆ ಒಂದು ಕನಿಷ್ಠವಾಗಿರ್ತಕ್ಕಂಥ ಒಂದು ತೊಂದರೆ ಕೊಟ್ಟು ಕೆಲವೇ ದಿನಗಳಲ್ಲಿ ಗುಣಮುಖವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಈಗ ಉಸಿರನ್ನ ನೀವು ಮುಚ್ಚಬೇಕಾದ್ರೆ ಅಂದರೆ ಹೊಳ್ಳೆಯನ್ನು ಮುಚ್ಚಬೇಕಬೇಕಾದರೆ ಏನು ಮಾಡಬೇಕು ಅದಕ್ಕೂ ಕೂಡ ಸೈನ್ಸ್ ಉಂಟು ಹೇಗೆ ಮುಚ್ಚೋಗಿಲ್ಲ ಈ ನೀವು ಸಿಲ್ಕ್ ಕಾಟನ್ ಕೇಳಿದ್ರಲ್ಲ ಆ ರೇಷ್ಮೆ ಹತ್ತಿ ಸಿಲ್ಕ್ ಕಾಟನ್ ಅದರದ ಆ ಹತ್ತಿಯ ಉಂಡೆಯನ್ನು ಮಾಡಿ ಎಷ್ಟು ಇದ್ರೊಳಗೆ ಹೋಗುತ್ತೋ ಅದರ ಸೈಜ್ಗೆ ಮಾಡಿ ಶುಭ್ರವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಯನ್ನು ಮುಚ್ಚಿಬಿಟ್ಟು ಅದನ್ನು ಹೊಲಿದುಬಿಡಿ ಪುನಃ ಅದನ್ನು ನೀವು ಇಟ್ಕೋಬೋದು ಅಲ್ಲಿ ಅದನ್ನು ಮುಚ್ಚೋದಕ್ಕೆ ಈ ಹೊಳ್ಳೆಯನ್ನು ಮುಚ್ಚೋದಕ್ಕೆ ಅದನ್ನು ನೀವು ಯೂಸ್ ಮಾಡ್ಬೋದು ಆದರೆ ಯಾರಿಗೆ ಶಿರಸ್ಸಿನ ದೌರ್ಬಲ್ಯ ಇದೆಯೋ ಆಗ್ಲೇ ಶಿರೋವೇದನೆ ಇತ್ಯಾದಿಗಳಿದೆಯೋ ತಲೆನೋವು ಅಂಥವನು ಹತ್ತಿ ಅಥವಾ ಉಣ್ಣೆಯ ವಸ್ತುವನ್ನು ಬಳಸಬಾರದು ಅದಕ್ಕೆ ಬದಲಾಗಿ ಅತ ಏನ್ ಮಾಡಬೇಕು ಶುಚಿಯಾಗಿರ್ತಕ್ಕಂಥ ಬಟ್ಟೆ ಏನಿದೆಯೋ ಅದನ್ನು ತೆಗೆದುಕೊಂಡು ಅದನ್ನ ಉಂಡೆ ಮಾಡಿ ಕೊಳ್ಳೆಗೆ ಸರಿಯಾಗಿರ್ತಕ್ಕಂಥ ಉಂಡೆ ಮಾಡಿ ಆ ಹೊಳ್ಳೆಯನ್ನು ಅದರಿಂದ ಬಂಧಿಸಬೇಕಂತೆ ಪುನಃ ಮುಚ್ಚಿಕೊಂಡಿದ್ದಾಗ ಹೊಳ್ಳೆಯನ್ನು ಮುಚ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಧೂಮಪಾನ ಮಾಡೋದು ಕೂಗಾಟ ಜೋರಾಗಿ ಕೂಗಾಟ ಮಾಡೋದು ಓಡಾಟ ಮಾಡೋದು ಅಥವಾ ಇನ್ಯಾವುದೇ ಅತ್ಯಂತ ಶಕ್ತಿಯನ್ನು ಬಳಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗಬಾರ್ದು ಇದನ್ನು ಹೇಳ್ತಾರೆ ಯೋಗಿಗಳು ಅದು ಅಬ್ಸ್ಟ್ರಕ್ಷನ್ ಆಗಿರ್ತದೆ ಅದಕ್ಕೆ ಇನ್ನು ಈ ವಾಯು ಸಂಚಾರ ಇದೆಯಲ್ಲ ನಾವೀಗಾಗಲೇ ನೋಡಿದ್ವಿ ಒಂದೊಂದು ಕೆಲಸ ನಮ್ಗೆ ಮಾಡಬೇಕು ಅಂತ ಇಚ್ಛೆ ಇರುತ್ತೆ ಈಗ ವಾಯು ಚೇಂಜೇ ಆಗಿಲ್ಲ ಆ ಇದರಲ್ಲಿದೆ ನಾವು ಅದು ಚೇಂಜ್ ಆಗೋ ತನಕ ಕಾಯಬೇಕೇ ಅಥವಾ ನಮಗೆ ಇಚ್ಛೆ ಪಟ್ಟಂತೆ ನಾವು ಅದರ ದಿಕ್ಕನ್ನು ಬದಲಾಯಿಸ್ಬೋದೆ ಈ ಹೊಳ್ಳೆಯಿಂದ ಈ ಹೊಳ್ಳೆಗೆ ಈ ಹೊಳ್ಳೆಯಿಂದ ಈ ಹೊಳ್ಳೆಗೆ ಪ್ರವಾಹ ಮಾಡುವಂತೆ ಮಾಡಬಹುದೇ ಅಂದರೆ ಯೋಗಿಗಳು ಹೇಳ್ತಾರೆ ಮಾಡಬಹುದು ಹೇಗೆ ಅವ್ರು ಹೇಳ್ತಾರೆ ನೋಡಿ ಸುಲಭವಾಗಿರ್ತಕ್ಕಂಥ ಉಪಾಯ ಈಗ ಯಾವ ಹೊಳ್ಳೆಯಲ್ಲಿ ವಾಯು ಪ್ರವಾಹಿಸ್ತಾ ಇದೆಯೋ ಆ ಹೊಳ್ಳೆಯನ್ನು ಯಾವ ಹೊಳ್ಳೆಯಿಂದ ಪ್ರವಹಿಸ್ತಾ ಇಲ್ವೋ ಅಂತಹ ಒಂದು ಹೊಳ್ಳೆಯನ್ನು ಮುಚ್ಕೊಳ್ಳಿ ಯಾರು ಎಲ್ಲಿ ಪ್ರವಹಿಸ್ತಾ ಇಲ್ವೋ ಆ ಹೊಳ್ಳೆಯನ್ನು ಮುಚ್ಕೊಳ್ಳಿ ಇನ್ನು ನೀವು ಉಸಿರಾಟ ಯಾವುದರಿಂದ ನಡೀತಾ ಇದೆಯೋ ಆ ಹೊಳ್ಳೆಯಿಂದ ಉಸಿರನ್ನು ಒಳಗೆ ಎಳ್ಕೊಳ್ಳಿ ಎಳ್ಕೊಂಡು ಉಸಿರು ಎಳ್ಕೊಂಡ ಮೇಲೆ ನಂತರ ಇನ್ನೊಂದು ಹೊಳ್ಳೆ ಇದೆಯಲ್ಲ ಅದರಿಂದ ಯಾವುದರಲ್ಲಿ ಇದಾಗ್ತಾ ಇರಲಿಲ್ಲೋ ಉಸಿರು ಒಳಗೆ ಹೋಗ್ತಾ ಇರಲಿಲ್ಲೋ ಅದರಿಂದ ಹೊರಗೆ ಬಿಡಿ ಹೀಗೆ ಪದೇ ಪದೇ ಪದೇ ಪದೇ ಮಾಡ್ತಾ ಇದ್ದರೆ ನಿಧಾನವಾಗಿ ತನ್ನಿಂದ ತಾನೇ ಅದು ತನ್ನ ದಿಕ್ಕನ್ನು ಚೇಂಜ್ ಮಾಡಿಬಿಡುತ್ತೆ ತನ್ನ ಹೊಳ್ಳೆಯನ್ನು ಚೇಂಜ್ ಮಾಡ್ಕೊಂಡ್ಬಿಡ್ತದೆ ಈ ಒಂದು ಪ್ರಕ್ರಿಯೆ ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಎರಡನೇ ಪ್ರಕ್ರಿಯೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದೇ ಪ್ರಕ್ರಿಯೆ ಅದು ನಿಮಗೆಲ್ಲ ಗೊತ್ತಿರಬೇಕು ಏನದು ಮಲ್ಕೊಂಡು ಬಿಟ್ರೆ ಹೇಗೆ ಅಂದರೆ ಯಾವ ಇದರಲ್ಲಿ ಎಲ್ಲಿ ಯಾವ ಹೊಳ್ಳೆಯಲ್ಲಿ ವಾಯು ಪ್ರವಹಿಸ್ತಾ ಇದೆಯೋ ಆ ಒಂದು ಮಗ್ಲಿಗೆ ನೀವು ಮಲ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು ಆವಾಗ ಆಟೋಮೆಟಿಕ್ಕಾಗಿ ಅದು ತನ್ನ ಇದನ್ನು ಚೇಂಜ್ ಮಾಡ್ಕೊಂಡು ಬಿಡ್ತದೆ ತನ್ನ ದಿಕ್ಕನ್ನು ಹೊಳ್ಳೆಯ ದಿಕ್ಕನ್ನು ಚೇಂಜ್ ಮಾಡ್ಕೊಂಡು ಬಿಡ್ತದೆ ಹೀಗೆ ಇನ್ನು ಜ್ವರ ನಮಗೆ ಬಂದಾಗ ಶರೀರದಲ್ಲಿ ತಾಪ ಜ್ವರ ಬಂತು ಆವಾಗೇನು ಮಾಡಬೇಕು ನಾವು ಉಸಿರಾಡ್ತಾ ಇರತಕ್ಕಂಥ ಮೂಗಿನ ಹೊಳ್ಳೆಯನ್ನು ಮುಚ್ಚಿಬಿಡಿ ಜ್ವರ ಇಳಿಯುವವರೆಗೆ ಅಥವಾ ನೀರೋಗಿ ಆಗೋ ತನಕ ರೋಗವೇ ಇಲ್ಲದೇ ಇರೋ ತನಕ ಹೀಗೆ ಮಾಡಿದಾಗ ಬಹಳ ಬೇಗ ಜ್ವರ ತನ್ನಿಂತಾನೆ ಇಳೀತದೆ ಅಂತಹ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ ಯೋಗಿಗಳು ಬಿಳಿ ಬಣ್ಣವನ್ನು ಕುರಿತು ಧ್ಯಾನ ಮಾಡಿ ಶ್ವೇತ ವರ್ಣದ ಧ್ಯಾನವನ್ನು ಮಾಡಿದರೆ ತಕ್ಷಣ ಜ್ವರ ಅನ್ನೋದು ಇಳೀತದಂತೆ ಇನ್ನು ಅಜೀರ್ಣ ರೋಗಕ್ಕೆ ಅದಕ್ಕೂ ಕೂಡ ನೋಡಿ ಇಲ್ಲಿ ಎಂತಹ ಒಂದು ಫುಡ್ಡನ್ನು ಕೂಡ ಡೈಜೆಸ್ಟ್ ಮಾಡ್ಕೋಬೋದು ಅಜೀರ್ಣ ರೋಗಕ್ಕೆ ಎಷ್ಟೋ ಜನರಿಗೆ ಆಮಶಂಕೆ ಅಜೀರ್ಣ ರೋಗ ಇದ್ದರೆ ಏನು ಮಾಡಬೇಕು ಹೇಳ್ತಾರೆ ಆಹಾರ ಸ್ವೀಕರಿಸುವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು ಮಧ್ಯಾಹ್ನ ಲಂಚ್ ಇರ್ಬೋದು ರಾತ್ರಿ ಡಿನ್ನರ್ ಇರ್ಬೋದು ಅಂತಹ ಸಂದರ್ಭದಲ್ಲಿ ಬಲಬಾದರ ಹೊಳ್ಳೆಯಿಂದಲೇ ಉಸಿರಾಡಬೇಕು ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಬಲಭಾಗದ ಹೊಳ್ಳೆಯಿಂದಲೇ ಉಸಿರಾಡಿದರೆ ಎಂತಹ ಆಹಾರವಾದರೂ ಕೂಡ ಸುಲಭವಾಗಿ ಪಚನವಾಗುತ್ತದೆ ಜೀರ್ಣವಾಗುತ್ತದೆ ಶ್ವಾಸವನ್ನು ನಾವು ಏನೇನು ಮಾಡಿ ಏನು ಮಾಡಬೇಕು ಶಾಂತವಾಗಿ ಕುಳಿತುಕೊಳ್ಳಿ ಅವ್ರು ಹೇಳ್ತಾರೆ ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಹೊಕ್ಕಳಿನ ಮೇಲೆ ನಾಭಿಯ ಮೇಲೆ ಹೊಕ್ಕಳಿದ ಮೇಲೆ ದೃಷ್ಟಿ ಇರಿಸಿ ಧ್ಯಾನ ಮಾಡಿ ಒಂದು ವಾರದ ನಿಮ್ಮ ಎಲ್ಲ ರೋಗಗಳು ಗುಣವಾಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ರೋಗಗಳು ಕೂಡ ಗುಣವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಶ್ವಾಸವನ್ನು ಬಂಧಿಸಿ ಹಿಡ ಒತ್ತಿ ಹಿಡಿದು ನಾಭಿಯ ಗ್ರಂಥಿ ಇದೆಯಲ್ಲ ಹೊಕ್ಕಳಿನ ನಾಭಿಯ ಗ್ರಂಥಿ ಕೆಳಗಡೆ ಸೋಲಾರ್ ಫ್ಲೆಕ್ಸಸ್ ಅಂತ ಕರೀತಾರೆ ಅದಕ್ಕೆ ಎಲ್ಲಾ ಎಲ್ಲಾ ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳು ಒಟ್ಟಿಗೆ ಸೇರ್ತಕ್ಕಂತ ಜಾಗ ಅಂದರೆ ಅದೇ ಎಷ್ಟು ಜನ ಅದನ್ನು ನೋಡಿದಾರೋ ಎಲ್ಲ ಗೊತ್ತಿಲ್ಲ ಸಾಮಾನ್ಯವಾಗಿ ಒಂದು ಶರೀರ ಮೃತವಾದ ಮೇಲೆ ಅದನ್ನು ಸುಟ್ಟಾಗ ಅದು ಆ ಪಾರ್ಟಿಗೆ ಅಲ್ಲ ಬೇಗ ಸುಡೋದಿಲ್ಲ ಅದು ಅದು ಹಾಗೆ ಇರ್ತದೆ ಹಾಗೆಯೇ ಇರ್ತದೆ ನಾನು ಗಮನಿಸಿದ್ದೀನಿ ಸುಮಾರು ಸಲ ಸೋ ಅಂಥದನ್ನ ಆಮೇಲೆ ಗಂಗೆಯಲ್ಲಿ ವಿಸರ್ಜನೆ ಮಾಡಿಬಿಡ್ತಾರೆ ಅದು ಬಹಳ ಇದು ಏನು ಮಾಡಿದ್ರೂ ಅದು ಇದಾಗೋದಿಲ್ಲ ಇಡೀ ಶರೀರ ಭಸ್ಮ ಆದರೂ ಕೂಡ ಅದೊಂದು ಇಷ್ಟ ಆದರೂ ಉಳ್ಕೊಂಬಿಟ್ಟಿರುತ್ತೆ ಅದು ಹಾಗೆ ಆ ಸೋಲಾರ್ ಫ್ಲೆಕ್ಸಸ್ ಅಂತಕ್ಕಂಥ ಒಂದು ಎಲ್ಲ ಆ ನಾಡಿಗಳ ಒಂದು ಸಮೂಹ ಉಂಡೆ ಅದು ಅಂತಹ ಅದನ್ನು ನೂರು ಬಾರಿ ನೂರು ಬಾರಿ ಹಂಡ್ರೆಡ್ ಟೈಮ್ಸ್ ಈ ಮೇರುದಂಡೆ ಇದೆಯಲ್ಲ ಯಾವುದೋ ಸ್ಪೈನಲ್ ಕಾಲಮ್ ಅದರೊಂದಿಗೆ ಸೇರಿಸಿದಾಗ ಅದನ್ನ ಸೇರಿಸಿದಾಗ ಅಜೀರ್ಣ ಆಮಶಂಕೆ ಎಲ್ಲ ಕೂಡ ಮಾಯವಾಗಿಬಿಡ್ತದೆ ಒಂದೂ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮ ದಂತರೋಗ ರೋಗ ಯಾರಿಗಾದರೂ ಹಲ್ಲಿನ ಪ್ರಾಬ್ಲಮ್ ಇದ್ದರೆ ಇದೇ ಒಂದು ಶಾಸ್ತ್ರ ಹೇಳುತ್ತೆ ಸಾಮಾನ್ಯವಾಗಿ ಅವರು ಮಲಮೂತ್ರ ವಿಸರ್ಜನೆ ಮಾಡುವಾಗ ಈ ಹಲ್ಲನ್ನು ಎರಡನ್ನೂ ಕೂಡ ಅತ್ಯಂತ ಗಟ್ಟಿಯಾಗಿ ಅದಮಿ ಇಟ್ಟುಕೊಂಡಾಗ ಏನಾಗುತ್ತೆ ಅಂದರೆ ಅವರ ಹಲ್ಲಿನ ಈ ರೂಟ್ಸ್ ಇದೆಯಲ್ಲ ಬಲಗೊಳ್ಳುತ್ತದೆ ಹಲ್ಲಿನ ಯಾವ ರೋಗಗಳು ಕೂಡ ಇಲ್ಲವಾಗುತ್ತದೆ ಅಂತ ಹೇಳಲಾಗಿದೆ ಇದು ಕೂಡ ನಾಡಿಗೆ ಸಂಬಂಧಪಟ್ಟಿದೆ ಎಲ್ಲ ನಾಡಿ ಮೇಲೆ ನಿಂತ್ಕೊಂಡಿದೆ ನಾಡಿ ನಾಡಿಯಲ್ಲಿ ಪ್ರಾಣದ ಸಂಚಾರ ಅದರ ಮೇಲೆ ನಿಂತುಕೊಂಡಿದೆ ಇನ್ನು ಹೇಳ್ತಾರೆ ಪ್ರಯಾಣ ನಾವು ಪ್ರಯಾಣಕ್ಕೆ ಶುಭ ಪದ ಬೇಕಾದರೆ ಅದರಲ್ಲೂ ಕೂಡ ಉಸಿರಾಟದ ಮೇಲೆ ನಿಂತ್ಕೊಂಡಿದೆಯಂತೆ ಅದು ಕೂಡ ಈ ಸ್ವರೋದಯದಲ್ಲಿ ಹೇಳ್ತೇವೆ ಏನದು ಅಂದರೆ ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ನಮ್ಮ ಉಸಿರಾಡ್ತಾ ಇರತಕ್ಕಂಥ ಹೊಳ್ಳೆ ಇದೆಯಲ್ಲ ಅದರ ಕಡೆ ಇರ್ತಕ್ಕಂಥ ಪಾದವನ್ನು ಮೊದಲು ಊರಿ ನಡಿಬೇಕು ಯಾವುದೋ ಒಂದು ಸಮಯ ಬಂತು ನೀವೆಲ್ಲ ಹೋಗಬೇಕೀಗ ಒಂದು ಕಾರ್ಯ ಆರಂಭ ಮಾಡ್ಬೇಕು ನಿಮ್ಮ ಎಡಹೊಳ್ಳೆ ಏನಾದರೂ ಅದರಲ್ಲಿ ಪ್ರವಾಹ ಆಗ್ತಾ ಇದ್ರೆ ಯಾವುದೋ ಬ್ರಜ್ ಅವಾಗ ಏನ್ಮಾಡಿ ಎಡಗಾಲನ್ನು ಊರಿ ನಡೆಯಿರಿ ಊರ್ಕೊಂಡು ನಡೀರಿ ಚೆನ್ನಾಗಿ ಊರಿ ನಡೆಯಿರಿ ಅವ ನಿಮ್ಮ ಆ ಒಂದು ಕಾರ್ಯ ಸಫಲವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ವಾಯು ಎಡಮೂಗಿನ ಹೊಳ್ಳೆಯಿಂದ ಆಡ್ತಾ ಇರಬೇಕಾದ್ರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಬೇಡಿ ಬಹಳ ಅಪಾಯವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಬಲಹೊಳ್ಳೆಯಿಂದ ಉಸಿರಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಬೇಡಿ ಹೀಗೆ ಮಾಡಿದರೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಹೀಗೆ ಇದೆಲ್ಲ ಒಂದು ಸಂಕ್ಷಿಪ್ತವಾಗಿರತಕ್ಕಂತಹ ಒಂದು ಪರಿಚಯ ಯಾವುದರದು ಈ ಸ್ವರೋದಯ ಅನ್ನುವಂತಹ ಈ ಪ್ರಾಣಶಾಸ್ತ್ರ ಇದನ್ನು ನಾವು ಅರಿತುಕೊಂಡರೆ ಅರಿವಿನಿಂದ ಜಯ ಉಂಟಾಗುತ್ತದೆ ನಾವು ಯಾವುದೇ ಕಾರ್ಯ ಮಾಡಲಿ ಆ ಕಾರ್ಯದಲ್ಲಿ ನಮಗೆ ಸಿದ್ಧಿ ಉಂಟಾಗುತ್ತದೆ ಅಂತ ಹೇಳ್ತಾರೆ ಇನ್ನು ಇದರ ನಂತರದ ಅಧ್ಯಯ ಅಧ್ಯಾಯ ಯಾವುದಪ್ಪ ಅಂತ ಹೇಳಿದ್ರೆ ರತ್ನದ ಪರೀಕ್ಷೆಯ ಅಧ್ಯಾಯ ಇದರಲ್ಲೂ ಕೂಡ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ನಾವು ರತ್ನಗಳು ಹೇಗೆ ಹುಟ್ಟಿತು ಅನ್ನೋದರ ಇಂಟ್ರೆಸ್ಟಿಂಗ್ ಒಂದು ಕತೆ ಹೇಳ್ತೇನೆ ನಿಮಗೆ ಪರೀಕ್ಷಾಂಗ್ ವಚ್ಮಿ ರತ್ನಾಂ ಬಲೋ ಅಸುರೋ ಅಭವತ್ ರತ್ನಗಳ ಪರೀಕ್ಷೆಯನ್ನ ಹೇ ಋಷಿಗಳೇ ನಾನು ನಿಮಗೆ ಹೇಳ್ತೇನೆ ಅಂತ ಸೂತ ಹೇಳ್ತಾನೆ ಸೂತವು ಇದು ಕಥೆಯೊಳಗೊಂದು ಕತೆ ಡೈಲಾಗ್ ಒಳಗೊಂದು ಡೈಲಾಗ್ ಅದನ್ನು ಮೂಲವಾಗಿ ಗರುಡನಿಗೆ ಕೃಷ್ಣ ಪರಮಾತ್ಮನೇ ಹೇಳಿದ್ದು ಅಂತ ಇಲ್ಲಿ ಹೇಳದೇ ಇದ್ರು ಕೂಡ ಅದರಲ್ಲಿ ಬಲೋ ನಾಮ ಅಸುರೋ ಅಭವತ್ಸ್ ಬಲ ಅನ್ನುವಂತಹ ಹೆಸರಿನ ಒಬ್ಬ ಅಸುರ ಇದ್ದನಂತೆ ಇಂದ್ರಾದ್ಯ ನಿರ್ಜಿತಾ ತೇನ ನಿರ್ಜೇತುಂ ತೈಹಿ ನ ಶಕ್ಯತೆ ಏನ್ ಮಾಡ್ತಾನೆ ಅವನು ಇಂದ್ರಾದಿಗಳನ್ನು ತನ್ನ ಬಲದಿಂದ ಆತ ಕೊಬ್ಬಿದವನಾಗಿ ಇಂದ್ರಾದಿಗಳನ್ನು ಸೋಲ್ಸ್ಕೊಂಡು ಬರ್ತಾನೆ ಅವರು ಇವನನ್ನು ಏನು ಮಾಡಿದ್ರು ಕೂಡ ಸೋಲ್ಸ್ಲಿಕ್ಕೆ ಆಗೋದಿಲ್ವಂತ ವರವ್ಯಾಜೇನ ಪಶುತಾಂ ಯಾಚಿತಹಸ ಸುರೈಹಿ ಮಖೆ ಕೊನೆಗೇನು ಮಾಡಿದ್ರು ಅವನು ಕೊಬ್ಬ ಕೊಬ್ಬಿದ್ನಲ್ಲ ಕೊಬ್ಬಿದಾಗ ತಲೆ ತಿರುಗುತ್ತಂತೆ ತಲೆ ತಿರುಗದಾಗ ಸಾಮಾನ್ಯವಾಗಿ ಇಂದ್ರ ಅಲ್ಲ ಈ ಮಧುಕೈಟರು ನಿಮಗೆ ಯಾರಿಗೆ ಈ ದುರ್ಗಾಸಪ್ತಶತಿ ಓದಿದ್ದಿರೋ ಹೊಟ್ಟ ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ ಮಧುಕೈಟಬರು ವಿಷ್ಣುವಿನ ಜೊತೆಗೆ ಅರವತ್ತು ಸಾವಿರ ವರ್ಷಗಳು ಯುದ್ಧ ಮಾಡಿದ ಮೇಲೆ ಇಡೀ ಭೂಮಿ ಜಲಪ್ಲಾವಿತವಾಗಿರತಕ್ಕಂತಹ ಆ ಒಂದು ಸ್ಥಿತಿಯನ್ನು ನೋಡಿ ಅವರು ಕೇಳಿದ್ರಂತೆ ಏನು ವರ ಬೇಕು ವಿಷ್ಣು ನಿನ್ನ ಯುದ್ಧದಿಂದ ಸಂತುಷ್ಟರಾಗಿದ್ದೇವೆ ಕೇಳು ಅಂತ ವಿಷ್ಣು ಕೇಳಿದಾಗ ವಿಷ್ಣು ನಗಾಡ್ಕೊಂಡು ಹೇಳಿದಂತೆ ಏನು ನನಗೇನು ವರ ಬೇಕಾಗಿದೆ ಈಗ ನೀವು ನನ್ನಿಂದ ಸಾಯಿರಿ ಇದೊಂದೇ ವರ ಹಾಗೆ ಇವನು ಕೇಳಿದ್ನಂತೆ ಏನು ಬೇಕು ವರ ಈಗ ನಾನು ನಿಮ್ಮನ್ನು ಗೆದ್ದಿದ್ದೇನೆ ವರ ಏನು ಬೇಕು ಅಂತ ಇವನಿಗೆ ಕೇಳಿದಾಗ ಇಂದ್ರಾದಿಗಳು ಹೇಳಿದ್ರಂತೆ ನಾವು ಈಗ ಯಜ್ಞ ಮಾಡಬೇಕು ಅಂತ ಇದೀವಿ ಮಖ ಅಂದರೆ ಯಜ್ಞ ಅಂತ ಅರ್ಥ ಸಂಸ್ಕೃತದಲ್ಲಿ ಆ ಯಜ್ಞಕ್ಕೆ ಪಶು ಹುಡುಕ್ತಾ ಇದ್ದೀವಿ ನೀವು ಆ ಯಜ್ಞದ ಪಶುವಾಹು ಅಂತ ಹೇಳಿದಾಗ ತಥಾಸ್ತು ಅಂತ ಹೇಳಿದಾಗ ಸರಿ ಯಜ್ಞದ ಪಶುವನ್ನು ಹನನ ಮಾಡಲೇಬೇಕು ಅದರ ವಿಶಸನ ಅಂತ ಕರೀತಾರೆ ಶಬಿತ್ರ ಶಾಲೆಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಹೃದಯ ಆದೋ ಅವಧ್ಯತಿ ತದನಂತರಂ ಜಿಹ್ವಾ ಒಂದೊಂದೇ ಪಾರ್ಟನ್ನು ತೆಗಿತಾರೆ ಅದರಲ್ಲಿ ಇದೆ ನಮಗೆ ವೇದದಲ್ಲಿ ಬರ್ತದೆ ಹಾಗೆ ಆತನನ್ನು ಹನನ ಮಾಡಿದ ಮೇಲೆ ಬಲೋ ದದೌ ಸ್ವಪಶುತಾಂ ಅತಿಸತ್ವೋ ಮಖ ಹತಃ ಅತಿ ಸಾತ್ವಿಕನಾಗಿರ್ತಕ್ಕಂತಹ ಬಲ ಅನ್ನುವಂತಹ ಹಸುರನು ಆ ಯಜ್ಞದಲ್ಲಿ ದೇವತೆಗಳು ವ್ಯಾಜ ಅಂದರೆ ನೆಪದಿಂದ ಮಾಡಲ್ಪಡ್ತಕ್ಕಂತಹ ಯಜ್ಞದಲ್ಲಿ ಹತನಾದನಂತೆ ಪಶುತ್ ಪಶುವತ್ ಪ್ರವಿಷೇತ್ ಸ್ತಂಬೆ ಸ್ವವಾಕ್ಯಾಶನಿ ಯಂತ್ರಿತ ಬಲೋ ಲೋಕೋಪಕಾರಾಯ ದೇವಾನಾಂ ಹಿತಕಾಮ್ಯಯ ಅವನೇನ್ ಮಾಡ್ದ ಸ್ತಂಭದಲ್ಲಿ ಪ್ರವೇಶ ಮಾಡ್ದಂತೆ ಆ ಒಂದು ಸ್ತಂಭ ಅಂದ್ರೆ ಗೂಟ ಯಜ್ಞದಲ್ಲಿ ಆ ಯಜ್ಞಕ್ಕೆ ಯೂಪ ಅಂತ ಇರುತ್ತದೆ ಪಶುವನ್ನು ಬಂಧನೆ ಮಾಡ್ತಕ್ಕಂಥ ಓಡ ಹೋಗದೇ ಹಾಗೆ ಕಟ್ತಾರೆ ಹಾಗೆ ಅವನು ಇದು ಮಾಡ್ದ ಅವನು ಹೇಗೆ ಕಟ್ಟಲ್ಪಟ್ಟ ಅಂದರೆ ಹೇಳ್ತಾರೆ ಸ್ವವಾಕ್ಯ ಶನಿ ಯಂತ್ರಿತಃ ತನ್ನ ವಾಕ್ಯದಿಂದಲೇ ನಿಯಂತ್ರಿತನಾದನಂತೆ ಅವನು ಅಸ್ತು ಅನ್ನಲ್ಲ ಅಸ್ತು ಅಂದಮೇಲೆ ಈಗ ಪಶುವಾಗಿ ಕಟ್ಟಲ್ಪಡು ನಮ್ಮಿಂದ ವಧಿಸಲ್ಪಡು ಅಂತ ಹೇಳಿದಾಗ ಸತ್ತನಂತೆ ಹಾಗೆ ಬಲೋ ಲೋಕೋಪಕಾರಾಯ ಅವನು ಆ ಹಸುರ ಇಡೀ ಲೋಕಕ್ಕೆ ಉಪಕಾರ ಮಾಡುವಂತಹ ಒಂದು ದಿಸೆಯಿಂದ ತಾನೇ ಪಶುವಾಗಿ ಸತ್ತನಲ್ಲ ಆದ್ದರಿಂದ ಅವನ ಒಂದು ಬುದ್ಧಿ ಎಂಥ ಬುದ್ಧಿ ಅಂದರೆ ಅತ್ಯಂತ ಸತ್ ಸಾತ್ವಿಕವಾಗಿರತಕ್ಕಂಥ ಆ ಅಸುರ ಯಾಕೆ ದೇವನಾಮ್ ಹಿತಕಾಮ್ಯ ದೇವತೆಗಳಿಗೆ ಹಿತ ಮಾಡುವಂತಹ ಉದ್ದೇಶದಿಂದ ತನ್ನ ಶರೀರವನ್ನು ತ್ಯಾಗ ಮಾಡೋದ್ನಲ್ಲ ಅದಕ್ಕೋಸ್ಕರ ಅದರಿಂದೇನಾಯಿತು ತಸವಿಶುದ್ಧ ವಿಶುದ್ಧ ಚ ಕರ್ಮಣ ಕಾಯಸ ಅವಯವಾ ರತ್ನಬೀಜತ್ವ ಆಯು ಅತ್ಯಂತ ಶುದ್ಧ ಮನಸ್ಸು ಅತ್ಯಂತ ವಿಶುದ್ಧವಾಗಿರ್ತಕ್ಕಂತಹ ಕರ್ಮ ಇದರಿಂದ ಅವನ ಶರೀರ ರತ್ನಕ್ಕೆ ಬೀಜವಾದವಂತೆ ಎಷ್ಟೆಷ್ಟು ಬಗೆಯ ರತ್ನಗಳಿದೆಯೋ ವಜ್ರ ವೈಡೂರ್ಯ ಪಚ್ಚೆ ಹವಳ ಇತ್ಯಾದಿಗಳು ಅದಕ್ಕೆ ಬೀಜವಾದವಂತೆ ದೇವಾನಾಂ ಅಥ ಯಕ್ಷಾಣಾಂ ಸಿದ್ಧಾಂತಂ ಪವನಾಶಿಧ ರತ್ನ ಬೀಜಮಯಂ ಗ್ರಾಹ ಸುಮಹಾನ್ ಅಭವತ್ತದಾ ಅವಾಗ ಏನ್ಮಾಡಿದ್ರು ಎಲ್ಲ ಕಡೆ ರತ್ನ ಆಗಿರೋದು ನೋಡಿ ದೇವತೆಗಳು ಯಕ್ಷರು ಮತ್ತೆ ಸಿದ್ಧರು ಹಾಗೆ ಇನ್ನೇನು ಗಾಳಿಯನ್ನೇ ತಿಂದು ಬದುಕ್ತಾ ಇರತಕ್ಕಂಥ ಜೀವಿಗಳೆಲ್ಲ ಎಲ್ಲ ಗೋರ್ಕೊಂಡಿರುತ್ತೆ ಅದನ್ನು ಎಲ್ಲ ತಗೊಂಡು ಅಲ್ಲಿ ಫೈಟಿಂಗ್ ಶುರುವಾಯಿತು ನಮಗೆ ನಮಗೆ ಅಂತ ದೇಶಾಂತು ಪತತಾಂ ವೇಗಾತ್ ವಿಮಾನೇನ ವಿಹಾಯಸ ಯತ್ ಪಪಾತ ರತ್ನಾನಾಂ ಬೀಜಂ ಕ್ವಚನ ಕಿಂಚನ ಅವರೆಲ್ಲ ತಗೊಂಡು ಓಡ್ತಾ ಇರಬೇಕಾದ್ರೆ ವಿವಿಧ ವಿವಿಧ ದಿಕ್ಕುಗಳಿಗೆ ಅಂತಹ ಒಂದು ಬೇರೆ ಬೇರೆ ರತ್ನಗಳು ಮೇದಿನಿ ಈ ಪೃಥಿವಿಯ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಹೂತ್ಕೊಂಡಂತೆ ಕೆಳಗಡೆ ಬಿದ್ದುವಂತೆ ಆದ್ರಿಂದ ಅಂತಹ ಆ ಪೃಥಿವಿಯ ಆಯಾ ಭಾಗಗಳಲ್ಲಿ ಆಯಾ ರತ್ನಗಳು ನಮಗೆ ಇಂದಿಗೂ ಕೂಡ ಲಭ್ಯವಾಗಿದೆ ಅನ್ನುವಂತಹ ಒಂದು ನಮ್ದೇ ಒಂದು ನೋಡಿ ಖನಿಜಶಾಸ್ತ್ರ ಅದನ್ನು ಹೇಳ್ತಾರೆ ಹ್ಮ್ ಹೀಗೆ ಅರವತ್ತೆಂಟನೇ ಅಧ್ಯಾಯದಲ್ಲಿ ರತ್ನಗಳ ಪರೀಕ್ಷೆ ಬರ್ತದೆ ಆಮೇಲೆ ನಂತರವೂ ಕೂಡ ರತ್ನಗಳ ಪರೀಕ್ಷೆ ಬರ್ತದೆ ಇನ್ ಎಂಬತ್ತೊಂದನೇ ಅಧ್ಯಾಯದಲ್ಲಿ ನಮಗೆ ತೀರ್ಥ ಮಹಾತ್ಮೆ ಬರ್ತದೆ ತೀರ್ಥ ಮಹಾತ್ಮೆಯಲ್ಲಿ ಅನೇಕ ತೀರ್ಥಗಳ ಒಂದು ಇಂಪಾರ್ಟೆನ್ಸ್ ಅದರ ಬಗ್ಗೆ ಹೇಳಿದ್ದಾರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಿಮ್ಮ ಗಮನ ಸೆಳೆಯೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಇಲ್ಲಿ ಆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಇಪ್ಪತ್ನಾಲ್ಕನೇ ಶ್ಲೋಕವನ್ನು ಹಾಕಿಕೊಂಡಿದ್ದೇನೆ ನಾನು ಹೇಳಲಿಕ್ಕೆ ಇದಂ ತೀರ್ಥಂ ಇದಂ ನೇತಿ ಏ ನರ ಭೇದರ್ಶಿನಃ ವಿಧೀಯತೆ ತೀರ್ಥಗಮನ ತತ್ ಫಲಂಚಿ ಯೋ ಅವೈತಿ ನತೀರ್ಥಿಂಚನ ನೋಡಿ ಎಷ್ಟು ಸಿಂಪಲ್ ಆಗಿದೆ ಮೀನಿಂಗ್ ಏನದು ಇದು ತೀರ್ಥ ಈ ಜಾಗ ತೀರ್ಥ ಅಲ್ಲ ಕಳ್ಕೊ ಅಂತ ಯಾರಿಗೆ ಬುದ್ಧಿಯಲ್ಲಿ ಇನ್ನೂ ಭೇದ ಉಂಟೋ ಅಂತಹ ಬುದ್ಧಿಗೋಸ್ಕರವೇ ನೋಡಪ್ಪ ನೀನು ತೀರ್ಥಕ್ಕೆ ಹೋಗು ಹೋಗಲ್ಲಿ ನೋಡಿ ಈ ತೀರ್ಥಕ್ಕೆ ಹೋಗೋ ಇಲ್ಲಿ ಡುಮ್ಕಿ ಹಾಕು ನೋಡಿ ಸ್ನಾನ ಮಾಡು ಹೀಗೆ ಮಾಡು ನೀನು ಬುದ್ಧಿ ಶುದ್ಧಿ ಆಗುತ್ತೆ ಈ ವಿಧಿಸಿರತಕ್ಕಂಥದ್ದು ಈ ತೀರ್ಥಕ್ಕೆ ಹೋಗೋ ಆ ತೀರ್ಥಕ್ಕೆ ಹೋಗೋ ಈ ತೀರ್ಥಕ್ಕೆ ಹೋದ್ರೆ ಈ ಪುಣ್ಯ ಬರುತ್ತೆ ಆ ತೀರ್ಥಕ್ಕೆ ಹೋಗಿದ್ರೆ ಈ ಪುಣ್ಯ ಬರುತ್ತೆ ಅಂತ ಮಾಡಿರೋದು ಈ ಭೇದ ಬುದ್ಧಿ ಇರತಕ್ಕಂಥದಕ್ಕೆ ಅದರ ಫಲ ಕೂಡ ಹೇಳಿರ್ತಕ್ಕಂಥದ್ದು ಹಾಗೆ ಅದಕ್ಕೋಸ್ಕರ ಸರ್ವಂ ಬ್ರಹ್ಮ ಇಡಿ ಎಲ್ಲವೂ ಕೂಡ ಇರತಕ್ಕಂಥದ್ದೆಲ್ಲ ಬ್ರಹ್ಮವೇ ಆ ಪರಮಾತ್ಮ ವಸ್ತುವೇ ಅಂತ ಯಾರಿಗೆ ಬುದ್ಧಿ ಖಚಿತವಾಗಿದೆಯೋ ಜ್ಞಾನ ಬಂದಿದೆಯೋ ಯೋ ಅವೈತಿ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾನೋ ನಾ ಅತೀರ್ಥಂ ತಸ್ಯ ಕಿಂಚನ ಈ ಜಗತ್ತಲ್ಲಿ ತೀರ್ಥವಲ್ಲದೆ ಇರತಕ್ಕಂಥ ಜಾಗವೇ ಅವ್ನು ಯಾವುದೂ ಸಿಗೋದಿಲ್ಲ ಎಲ್ಲವೂ ತೀರ್ಥಮಯ ಈ ಜಗತ್ತು ಅವನಿಗೆ ನೋಡಿ ಭಾಳ ಇಂಪಾರ್ಟೆಂಟ್ ಇದು ಗರುಡ ಪುರಾಣದಲ್ಲಿ ಈಗ ಬಂದಿದೆ ನೋಡಿ ಯಾವುದು ಅದ್ವೈತ ಗ್ರಂಥ ಅಲ್ಲ ಇದು ಇಂತಿಂಥ ವಾಕ್ಯಗಳಿದೆ ನಾವೇನು ಮಾಡ್ಬಿಡ್ತೀವಿ ಗೊತ್ತ ಈ ವಾಕ್ಯಗಳನ್ನೆಲ್ಲ ಹ್ಞೂ ಬಿಟ್ಬಿಡ್ತೀವಿ ಹೋಗಲ್ಲ ಇದು ನಮ್ಗೆ ಏನು ಬೇಕೋ ಆ ವಾಕ್ಯಗಳನ್ನು ತುಂಬ ಚಾಲಕಿಯಿಂದ ಆರಿಸ್ಕೋತೀವಿ ಆದರೆ ಪುರಾಣ ಹಾಗಲ್ಲ ಸಮಗ್ರವಾಗಿರ್ತದೆ ನನಗೆ ಬೇಲದ ಹಣ್ಣು ಮಾತ್ರ ತಿರುಳು ಮಾತ್ರ ಬೇಕು ಬೀಜ ಬೀಜ ಬೇಡ ಸಿಪ್ಪೆ ಬೇಡ ಅದರಲ್ಲಿರ್ತಕ್ಕಂಥ ಮುಳ್ಳು ಬೇಡ ಅಂದ್ರೆ ಬೇಲದ ಹಣ್ಣೆ ನಿಮ್ಗೆ ಸಿಗಲ್ಲ ತಿರುಳು ಆಗಬೇಕಾದ್ರೆ ಬೇಲದ ತಿರುಳು ತಿರುಳು ಒಳಗಡೆ ಬಿಡಬೇಕಾದ್ರೆ ಅದರ ತೊಟ್ಟೆ ಬೇಕು ಅದ್ರ ಬೀಜ ಬೇಕು ಹ ಅದ್ರ ಕಾಂಡ ಬೇಕು ಅದ್ರ ಎಲೆ ಬೇಕು ಎಲ್ಲ ಬೇಕು ಆದ್ರಿಂದ ಎಲ್ಲದಕ್ಕೂ ಮರ್ಯಾದೆ ಕೊಡ್ಬೇಕು ನಾವು ಆದ್ರಿಂದ ಹೇಳ್ತಾರೆ ನೋಡಿ ನಿಜವಾದ ತೀರ್ಥ ಯಾವುದು ಅಂದ್ರೆ ಈಗ ಶುರುವಾಗ್ತದೆ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಶ್ಲೋಕ ಎಲ್ಲ ಹೇಳ್ತಾರೆ ಹೇಳಿ ನೋಡೋಣ ನಾನು ಹೇಳ್ಕೊಡ್ತೇನೆ ಬ್ರಹ್ಮ ಧ್ಯಾನ ತೀರ್ಥಂ ತೀರ್ಥಮಿಂದ್ರಿಯ ನಿಗ್ರಹ ಧಮಸ್ತೀರ್ಥಂ म भावशुद्धि सरसथा ज्ञानह रागद्वेशपे तीर्थे घट नि परम गति बेका शार्टक तीर्थद कल्पने रीत ध्यान ब्रह्मध्यान परम तीर्थम ब्रह्मचिंत तीर्थ क्षेत्र के संपाद्य माद पुण्य अकूद पुण्य ब्रह्मध्यान दिन सब इंद्रिय निग्रह तीर्थं यीर्थक्ष के हम युतापतिपयोग याथक्ष पाप के पिहार इला ಅದಕ್ಕೆ ಯಾವ ಪ್ರಾಯಶ್ಚಿತ್ತ ಇಲ್ಲ ಅದರಿಂದ ಏನಿದ್ರು ಮಾಡ್ಕೊಂಬಿಟ್ರೆ ಇಲ್ಲೇ ಮಾಡ್ಕೊಂಬಿಟ್ರೆ ಅಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ಲ ಅದಿದೆ ಪುರಾಣಗಳಲ್ಲೇ ಇದೆ ಅದು ಆದ್ರಿಂದ ತೀರ್ಥಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ಮಾಡಬೇಕಾಗಿರೋದು ಏನು ಅಲ್ಲಿ ತಪಸ್ ಇಂದ್ರಿಯ ನಿಗ್ರಹ ಆದ್ರಿಂದ ಇಂದ್ರಿಯ ನಿಗ್ರಹ ನೀವು ಯಾವ ಜಾಗದಲ್ಲೂ ಮಾಡ್ತೀರೋ ಅಲ್ಲಿ ತೀರ್ಥ ಉದ್ಭವ ಅದು ತೀರ್ಥಗಳೆಲ್ಲ ಹುಟ್ಟಿರೋದು ಹೇಗೆ ಹೇಳಿ ಸ್ವಲ್ಪ ನೀವು ಫ್ಲ್ಯಾಶ್ ಬ್ಯಾಕ್ ಹೋಗಿಬಿಟ್ರೆ ಪುರಾಣಗಳನ್ನು ಅಧ್ಯಯನ ಮಾಡಿದರೆ ಮುಖ್ಯವಾಗಿ ಸ್ಕಂದ ಮತ್ತು ಪದ್ಮ ಪುರಾಣಗಳಲ್ಲಿ ಅನೇಕ ತೀರ್ಥಗಳು ಹೇಗೆ ಹುಟ್ಟು ಅದರ ನಿಮಗೆ ಆ ಖಂಡ ಈ ಖಂಡ ಎಲ್ಲ ಖಂಡಗಳು ಬಂದುಬಿಡುತ್ತೆ ನಿಮಗೆ ಲೇಟೆಸ್ಟ್ ತೀರ್ಥ ಏನೇನು ಇದೆಯೋ ಅದರ ಇನ್ಫಾರ್ಮೇಶನ್ ಬೇಕಾ ಅದು ಕೂಡ ನಿಮಗೆ ಅದರೊಳಗೆ ಸಿಕ್ಕಿಬಿಡ್ತದೆ ಸ್ಕಂದ ಪುರಾಣ ಎಲ್ಲ ಅದರಲ್ಲಿ ನಮಗೆ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಯಾವುದೋ ಒಬ್ಬ ಸಾಧಕ ಒತ್ತು ಕರ್ದು ಹ ತನ್ನ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಆ ಒಂದು ನಿರ್ದಿಷ್ಟ ದೇವತೆಯನ್ನ ಹರನನ್ನು ಹರಿಯನ್ನೋ ಸರಸ್ವತಿಯನ್ನೋ ಯಾರನ್ನೋ ಆಗಲಿ ಅಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ ಒಮ್ಮೆ ಆತ ಮಾಡಿಕೊಂಡ್ಮೇಲೆ ಆ ಭಕ್ತನ ಅನುಗ್ರಹಕ್ಕಾಗಿ ಆ ತತ್ತದ್ದೇವತೆಗಳು ತತ್ತ ಜಾಗದಲ್ಲಿ ನೆಲೆಸಲಿಕ್ಕೆ ಶುರುವಾಗ್ತದೆ ಅವತ್ತಿಂದ ನಮ್ಮ ಲೈನ್ ಶುರುವಾಗತ್ತೆ ಅಲ್ಲಿ ಕ್ಯೂ ನಿಲ್ಲದು ಏನಕ್ಕೆ ತೀರ್ಥಯಾತ್ರೆ ಹೋಗಬೇಕು ಅಂತ ನೋಡಿದ್ರ ಫಸ್ಟ್ ಶುರುವಾಗಿದ್ಯಲ್ಲಿಂದ ಇಂದ್ರಿಯ ನಿಗ್ರಹದಿಂದ ಆ ಇಂದ್ರಿಯ ನಿಗ್ರಹ ಆ ಸಾಧಕ ಮಾಡದೇ ಹೋದರೆ ಅಲ್ಲಿ ತೀರ್ಥ ಉದ್ಭವಿಸ್ತಾ ಇತ್ತೇನು ಪರಮಾತ್ಮನ ಅನುಗ್ರಹ ಉಂಟಾಗ್ತಾ ಆದ್ರಿಂದಲೇ ಇಲ್ಲಿ ಹೇಳಿದರು ಗರುಡ ಪುರಾಣದಲ್ಲಿ ತೀರ್ಥಂ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹವೇ ತೀರ್ಥ ದಮಃ ತೀರ್ಥಂ ಪುನಃ ಇಂದ್ರಿಯ ನಿಗ್ರಹ ಅಂದರೆ ಅರ್ಥ ಆಗಲ್ಲ ದಮ ಅಂದರೆ ದಮ ನಿಗ್ರಹ ಕಣ್ಣು ಕಿವಿ ಇತ್ಯಾದಿಗಳು ಬಾಹ್ಯೇಂದ್ರಿಯ ಅದರ ನಿಗ್ರಹ ಅದರ ಚಪಲತೆಯನ್ನು ತಡೆಗಟ್ಟತಕ್ಕಂಥದ್ದು ನಿಯಂತ್ರಣ ಮಾಡತಕ್ಕಂಥದ್ದು ದಮಸ್ತೀರ್ಥಂತೂ ಪರಮಂ ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ತೀರ್ಥ ಭಾವ ಶುದ್ಧಿ ಸರಸ್ತಾ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯ ಇದು ಭಾವಶುದ್ಧಿ ಪೂಜೆಯನ್ನೋ ಮಾಡ್ಬೋದು ಯಾವನ್ನೋ ಬೈಕೊಂಡು ಪೂಜೆ ಮಾಡಿದ್ರೆ ಉತ್ತಮ ಭಾವ ಇಲ್ಲ ಅದೇ ಅದೇ ನೀವು ಏನೋ ಒಂದು ನಿಮ್ದೇ ಆಗಿರ್ತಕ್ಕಂತಹ ಜೀವನದಲ್ಲಿ ನಿಮಗೆ ಪ್ರಾಪ್ತವಾಗಿರ್ತಕ್ಕಂತಹ ಸ್ವಧರ್ಮ ಸುಧರ್ಮ ಅದರಲ್ಲಿ ನೀವು ಇದು ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ ಒಂದು ಅಡಿಗೆ ಸಾಮಾನ್ಯವಾಗಿರ್ತಕ್ಕಂಥ ಅಡಿಗೆ ನನ್ನ ಚಪಲಕ್ಕೋಸ್ಕರ ಅಲ್ಲ ನನ್ನ ಮನೆಯಲ್ಲಿ ಇರ್ತಕ್ಕಂತಹ ಪರಮಾತ್ಮನಿಗೆ ಇದನ್ನು ಮಾಡ್ತಾ ಇದ್ದೇನೆ ಒಂದು ಭಾವದಿಂದ ನೀವು ಮಾಡ್ತಾ ಇದ್ರೆ ಭಾವಶುದ್ಧಿ ಆಗುತ್ತೆ ಆ ಭಾವಶುದ್ಧಿ ಇದೆಯಲ್ಲ ಅದೇ ಸರಹ ಅದೇ ಸರೋವರ ನೀವು ತೀರ್ಥದಲ್ಲಿ ಎಷ್ಟೆಷ್ಟು ದುಮ್ಕಿ ಹಾಕಿದ್ರು ಕೂಡ ನಾನು ಸರೋವರು ಯಾವ ಸರೋವರು ದುಮಕಿ ಹಾಕಿದ್ರು ಕೂಡ ನಾವು ನೋಡ್ತೀವಲ್ಲ ರೀ ಇಪ್ಪತ್ತು ಸರಿ ಹೋಗಿದ್ದಾರೆ ರೀ ಆ ಯಾತ್ರೆಗೆ ಈ ಯಾತ್ರೆಗೆ ಅಂತ ಕೊನೆಗೆ ನೋಡಿದ್ರೆ ಇಪ್ಪತ್ತು ಸರಿ ಹೋಗಿದ್ದಾರೆ ಎಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬದ್ದಿರ್ಬೋದಪ್ಪ ಅವ್ರು ಖ್ಯಾಕ್ ಅಂತ ಹೇಳ್ತಾರೆ ನಮ್ಮ ಜನ ಅಷ್ಟು ಕೋಪ ಅವರಿಗೆ ಹಾಂ ಅಷ್ಟು ತೀರ್ಥ ಯಾತ್ರೆಗೆ ಹೋದರೂ ಕೂಡ ಅವರ ಪವರ್ ಎಷ್ಟಪ್ಪ ಅಂದರೆ ಅವರಲ್ಲಿರ್ತಕ್ಕಂತಹ ಒಂದು ಆ ಒಂದು ಏನಂತಾರೆ ಕರ್ಮ ಅದು ಅದನ್ನು ಆ ತೀರ್ಥಕ್ಷೇತ್ರವು ಕಳಿಲಿಕ್ಕಾಗಿದೆ ಯಾಕೆ ಭಾವ ಇಲ್ಲ ಅಲ್ಲಿ ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಮಾಡಿದ್ರು ಹೇಗೆ ವಿಧಿವಿಧಾನ ಇಲ್ಲ ಸುಮ್ಮನೆ ಹೋಗ್ತಾರೆ ಈಗ ತೀರ್ಥಕ್ಕೆ ಹೇಗೆ ಅಂದರೆ ಹೋಗೋದು ಅದಕ್ಕೆಲ್ಲ ಒಂದು ವಿಧಿ ಇದೆ ವಿಧಾನ ಇದೆ ಹೇಗೆ ಹೋಗಬೇಕು ಒಂದು ಸಣ್ಣ ಅಮರನಾಥ್ ಯಾತ್ರೆ ಅಂದರೆ ಯಾವ ಕಾಲದಲ್ಲಿ ಹೋಗ್ಬೇಕೋ ಆ ಕಾಲದಲ್ಲ ಅದೊಂದಿದೆ ಅಲ್ಲಲ್ಲಿ ಪೂಜೆ ಸಲ್ಲಿಸಿಕೊಂಡೇ ಹೋಗ್ಬೇಕು ಅಲ್ಲಲ್ಲಿ ಆ ಪೂಜೆ ಆಗಬೇಕು ಅಲ್ಲಲ್ಲಿ ಇದಕ್ಕೆ ಒಂದಾಗ ಅಂತಹ ಸಮಯದಲ್ಲೇ ಆ ಪರಮಾತ್ಮನ ದರ್ಶನಕ್ಕೋಸ್ಕರ ಅಲ್ಲಿ ಹೋಗಬೇಕು ನೋಡಿ ಯಾಕೆ ಮಾಡಿರೋದು ಇದೆಲ್ಲ ಇದೆ ಅದ್ರ ಹಿಂದೆ ಒಂದು ಸೈನ್ಸ್ ಉಂಟು ಎಲ್ಲ ಈ ಇಡೀ ಪೃಥ್ವಿಯಲ್ಲಿ ಇರ್ತಕ್ಕಂತಹ ಅಭಿಮಾನಿ ದೇವತೆಗಳೆಲ್ಲ ಆ ಸಮಯದಲ್ಲಿ ಇದ್ಕೊಂಡು ಡ್ರೆಸ್ ಮಾಡ್ತಾ ಇರ್ತಾರೆ ಹರಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಆಯಾ ಕುಂಭಕ್ಕೋ ಪುಷ್ಕರಕ್ಕೋ ಅದಕ್ಕೆಲ್ಲ ಆಯಾ ಸಮಯದಲ್ಲಿ ಫಲ ಯಾಕೆ ನೀವು ಬೇರೆ ಸಮಯದಲ್ಲಿ ಡುಂಕಿ ಹಾಕಿದ್ರು ಅಷ್ಟು ಫಲ ಬರಲ್ಲ ಯಾಕೆ ಅಂದರೆ ಇದಕ್ಕೆ ಇದಕ್ಕೆ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ನಮ್ಮ ಕಣ್ಣಿಗೆ ಬೇಕಾದಷ್ಟು ಕಾಣೋದಿಲ್ಲ ನಮ್ಮ ಪಕ್ಕದ ಮನೆಯವರೇ ಕಾಣಲ್ಲ ಹ ಹಾಗನ್ನು ಮಾತ್ರಕ್ಕೆ ಅವ್ರ ಇಲ್ಲ ಅಂತಲ್ಲ ಅದಕ್ಕೆಲ್ಲ ಒಂದು ಇದರ್ಥ ಉಂಟು ಭಾವ ಜ್ಞಾನ ಹೃದಯ ಮಾಡಿ ಎಲ್ಲವನ್ನು ಅರಿತುಕೊಂಡು ಮಾಡಬೇಕು ಅರಿವು ಎಲ್ಲದರಲ್ಲೂ ಅರಿವು ಬೇಕು ಭಕ್ತಿಯಲ್ಲೂ ಅರಿವು ಬೇಕು ಭಕ್ತಿ ಮಾಡ್ತೀವಲ್ಲ ಅದರಲ್ಲೂ ಅರಿವು ಬೇಕು ಭಕ್ತಿ ಸೂತ್ರ ಓದಿ ಗೊತ್ತಾಗ್ತದೆ ಗೋಪಿಯರಿಗೆ ಕೃಷ್ಣನ ಮಹಾತ್ಮೆ ಇತ್ತು ಅನ್ನುವಂಥ ಒಂದು ಸೂತ್ರ ಉಂಟು ಇಲ್ಲೇ ಹೋದರೆ ನಂಗೆ ತಂದು ತೋರಿಸಿ ಇಲ್ಲ ಸ್ವಾಮೀಜಿ ನಮ್ಮ ಎಡಿಷನಲ್ಲಿ ಅಂತ ಹೇಳ್ತೀನಿ ಉತ್ತರ ಇಲ್ಲದೆ ಹೋದ್ರೆ ಆ ಪ್ರೀತಿಗೆ ಅರ್ಥ ಇಲ್ಲ ಬೇರೆ ಏನೋ ಅರ್ಥ ಆಗುತ್ತೆ ಅದು ಹಾಕಿದರೆ ಅದನ್ನ ನಾರದ್ನ ಸೇರಿಸಿದರೆ ಅದನ್ನ ಮೊದಲ ಹತ್ತು ಸೂತ್ರಗಳಲ್ಲೇ ಇದೆಯದು ಮೊದಲ ಹತ್ತು ಸೂತ್ರಗಳಲ್ಲೇ ಬರ್ತವೆ ಆದ್ರಿಂದ ಅಲ್ಲಿ ಅರಿವು ಮಹಾತ್ಮೆಯ ಅರಿವು ಅದು ಜ್ಞಾನ ನೀವು ಯಾವಾಗ ಅರಿತೀರಿಯೋ ಯಾವ ಪರಮಾತ್ಮ ಅವನ ಮಹಿಮೆ ಏನೋ ಅಲ್ಲೇ ಒಂದು ಹೃದ ಸರೋವರ ತಯಾರಾಗಿಬಿಡುತ್ತೆ ನೀವು ಮಿಂದ್ರಿ ಅಲ್ಲೇ ಮಿಂದ್ರಿ ಮಿಂದ್ರಿ ಧ್ಯಾನ ಜಲೆ ಆ ಹೃದದಲ್ಲಿ ಇರ್ತಕ್ಕಂತಹ ಜಲ ಯಾವುದಪ್ಪ ಅಂದರೆ ಧ್ಯಾನದಿಂದ ಮಾಡಲ್ಪಟ್ಟಂತಹ ಜಲ ಯಾವುದ್ಯಾವುದು ಜಲ ಅಲ್ಲ ನೀವು ಧ್ಯಾನ ಮಾಡೋಕ್ಕೆ ಗೊತ್ತಿರಬೇಕು ಮೊದಲು ಅಲ್ಲಿ ಹೋಗಿ ಮನಸ್ಸಿನ ಏಕಾಗ್ರತೆ ಹ್ಯಾಂಗೆ ಮಾಡಬೇಕು ಗೊತ್ತಿಲ್ಲ ತಯಾರಾಗಿಲ್ಲ ನೋಡಿ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದ್ರೆ ತಯಾರಾಗಿ ಹೋಗಬೇಕು ನೀವು ಹಣ ಇದ್ದರೆ ಏನಂತ ತಯಾರಲ್ಲ ನಿಮಗೆ ಲೀವಿದ್ರೆ ಅದಂತೆ ಅದು ತಯಾರಲ್ಲ ಲೀವು ಹಣ ಎರಡು ತಯಾರೇ ಅಲ್ಲ ಅದು ತಯಾರೇ ಅಲ್ಲ ಫಸ್ಟ್ ಇದು ತಯಾರಾಗಿದೆಯಾ ನೋಡಿ ಮನಸ್ಸು ತಯಾರಾಗಿದೆಯಾ ನೋಡಿ ಸಾಕು ಅದಿದ್ರೆ ಆಯ್ತು ರಾಗದ್ವೇಷ ಮಲಾಪೇ ಎಂತಹ ಜಲ ಅದು ಧ್ಯಾನ ಅಂದರೆ ರಾಗದ್ವೇಷ ಅನ್ನುವಂತಹ ಕೊಳೆ ಅದನ್ನು ಕಳೀತದಂತೆ ನಾವು ಧ್ಯಾನ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಅದರೊಳಗೆ ರಾಗದ್ವೇಷ ಇರಬಾರ್ದು ಅಂತ ಧ್ಯಾನ ಸತತವಾಗಿ ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಎರಡೂ ಇರಬಾರ್ದು ರಾಗ ದ್ವೇಷ ಯಾಕೆಂದ್ರೆ ಧ್ಯಾನ ಮಾಡೋದು ರಾಗದ ಮೇಲೂ ಅಲ್ಲ ದ್ವೇಷದ ಮೇಲೂ ಅಲ್ಲ ರಾಗ ಅಂದರೆ ಅಲ್ಲಿ ರಾಗ ಅಂದರೆ ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ರಾಗಕ್ಕೆ ಪಾತ್ರವಾಗಿರ್ತಕ್ಕಂಥ ವಿಷಯ ಅಥವಾ ವ್ಯಕ್ತಿ ಅಂತ ಅರ್ಥ ಆ ವ್ಯಕ್ತಿ ಅಥವಾ ಆ ವಿಷಯದಲ್ಲಿ ರಾಗ ಉಂಟು ಆವಾಗ ಅದೇ ನೆನಪಾಗ್ತದೆ ಅದರ ಮೇಲೆ ಧ್ಯಾನ ಆಗ್ತದೆ ಅದೇ ಧ್ಯಾನ ದ್ವೇಷ ಆಗ್ತದೆ ಯಾರಾಗದಿಲ್ವೋ ಅವನೇ ತಾನೇ ಧ್ಯಾನ ಸಮಯದಲ್ಲಿ ಬಂದು ಕೂತ್ಕೊಳ್ಳೋದು ಮಂಡ್ಯ ಒಳಗೆ ಆದ್ರಿಂದ ರಾಗದ್ವೇಷ ಮಲಾಪೇ ಧ್ಯಾನ ಜಲೆ ಯಹ ಸ್ನಾತಿ ಅಂತಹ ಒಂದು ಪವಿತ್ರ ವಾರಿಯಲ್ಲಿ ಯಾರು ಮಜ್ಜನ ಮಾಡ್ತಾನೋ ಸ್ನಾನ ಮಾಡ್ತಾನೋ ಚೆನ್ನಾಗಿ ಎಂಥದ್ದು ಮಾನಸೇ ತೀರ್ಥ ಬೇರೆಯಲ್ಲೂ ಇಲ್ಲ ನಿಮ್ಮ ಮನಸ್ಸು ಅನ್ನುವಂತಹ ತೀರ್ಥದಲ್ಲಿ ಮಾನಸ ಸರೋವರದಲ್ಲಿ ಸಯಾತಿ ಪರಮಾಂಗತಿ ಆತ ಪರಮತಿಯನ್ನು ತಕ್ಷಣ ಹೊಂತಾನೆ ಅಲ್ಲೇನೆ ಯಾಕೆ ಅಂದರೆ ನೀವೆಲ್ಲೂ ದೂರ ಹೋಗ್ಬೇಕಾಗಿಲ್ಲ ಅಲ್ಲೇ ಇದೆ ಅಲ್ಲೇ ಭಗವಂತ ಕಾಣ್ತಾನೆ ಹೀಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ತೀರ್ಥ ಮಹಾತ್ಮೆ ಬರ್ತದೆ ಇದರ ನಂತರ ಗಯಾ ಮಹಾತ್ಮೆ ಬರ್ತದೆ ಇನ್ನು ನಮ್ಮ ಮುಂದಿನ ಉಪನ್ಯಾಸದಲ್ಲಿ ಪುನಃ ಹರಿಧ್ಯಾನಾನ ಅದರ ನಿರಾಕಾರ ಮತ್ತು ಸಾಕಾರ ಅದನ್ನ ಕುರಿತು ಹೇಳ್ತೇನೆ ಪೂರ್ಣಮದ ಪೂರ್ಣಮಿ ಪೂರ್ಣಾತ್ ಪೂರ್ಣ ಮುದ್ಯೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯೆ ಶಾಂತಿಶಾಂತಿ ಹರಿ ಓ ತತ್ಸತ್ ಶ್ರೀರಾಮರ್ಪಣಮಸ್ತು